ಚ ಹೃದ್ಯಾ ಶುದ್ಧ ವಿದ್ಯಾ ನಮೋ ನಮ ಅಭ್ರಮಂ ಭಂಗರಹಿತ ಅಜಡಂ ವಿಮಲಂಬ ಸನಂದ ತೀರ್ಥಲ ಭೇ ತಾಪತ್ರಪಂ ಶ್ರೀಮದನಂದೀರ್ಥ್ಯಕಜ ಏಣವಹ ಪವಿತ್ರ ಮಾಂ ನಿತ್ಯಪಾಟನ ಆಂತ ಗುರೂಮ್ ಆಕೃತಿ ಸ್ಮರೆತ್ ತನ ವಿಘ್ನಾಣಶ್ಯಂತ ಸಿಧ್ಯಮನರ ನಾರಾಯಣ ಸುರಗುರು ಜಗದೆಕನಾ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತ ತ್ರೈಗುಣ್ಯವರ್ಜಿತಮೀಶಂ ವಂದೇ ಭವ್ರಮಸಿಂದ್ಯಂ ನಾರಾಯಣ ನಮಸ್ಕೃತ್ಯ ನರಂಚವ ಸರಸ್ವತೀಂ ವ್ಯಾಸ ತಯ ಮುದೀರೇ ದೇವ ನಾರಾಯಣಂ ನಾ ಸರ್ವೋಷ ವಿವರ್ಜಿತ ಪರಿಪೂರ್ಣ ಗುರು ಮುಚ್ಚಾನ್ ಗೀತಾರ್ಥಂ ವಕ್ಷಾಭಿಲೇಷತಃ ಪರಮಾತ್ಮ ತನ್ನ ಹತೋಟಿಯಲ್ಲಿ ಎರಡು ಪ್ರಕೃತಿ ಇದೆ ಒಂದು ಜಡಪ್ರಕೃತಿ ಅದು ಅಪರ ಪ್ರಕೃತಿ ಅಧಮ ಪ್ರಕೃತಿ ಇನ್ನೊಂದು ಯಾವುದು ಪರ ಪ್ರಕೃತಿ ಈ ಜಗತ್ತಿನ ಮೂಲ ಕಾರಣವಾದ ಜಡಪ್ರಕೃತಿಗೂ ಅಭಿಮಾನಿನಿಯಾದ ಚಿತ್ ಪ್ರಕೃತಿ ಚೇತನ ಪ್ರಕೃತಿ ಅನಿಸ್ಕೊಂಡವಳು ಅವಳು ಉತ್ತಮಳು ಅವಳ ಮಹತ್ವ ಏನು ಅಂದರೆ ಎಲ್ಲ ಜೀವರಾಶಿಗಳ ಪ್ರಾಣವನ್ನು ಧಾರಣ ಮಾಡಿ ಮಾತೆಯಂತೆ ಅವಳು ಧಾತ್ರಿ ಆಗಿ ಅವಳು ಧಾರಕಳಾಗಿರ್ತಾಳೆ ಅದಕ್ಕೆ ಅವಳು ಜೀವ ಮತ್ತೆ ಭೂತ ಧಾರಕಳು ಸದಾ ಆಗಿರ್ತಾಳೆ ಅಂದಾಗಿ ಅವಳು ಎಲ್ಲ ಈ ಜನ ಪ್ರಕೃತಿಗಿಂತ ಈ ಜೀವರಾಶಿಗಳಿಗಿಂತ ಬ್ರಹ್ಮಾದಿ ಜೀವರಾಶಿಗಳಿಗಿಂತಲೂ ಕೂಡ ಅವಳು ಪರಳು ಅಷ್ಟೇ ಅಲ್ಲ ಇನ್ನೊಂದು ಅರ್ಥದಲ್ಲಿ ಅವರು ಪರಳು ನಿತ್ಯ ನಿರ್ ರೂಪತ್ವ ದುಃಖದಿಂದ ಪಾರಾದವಳು ಲಿಂಗ ದೇಹದ ಸಂಬಂಧದಿಂದ ಸಂಸಾರ ಬಂಧನದಿಂದ ನಿತ್ಯದಲ್ಲಿಯೂ ಭಗವದ್ ಅನುಗ್ರಹದ ಅವಳು ಅರ್ಥದಲ್ಲಿ ಅವಳನ್ನು ಪರಾ ಕರೆದದ್ದು ಇಷ್ಟೇ ಹೇಳಿದ ಬಳಿಕ ಇಷ್ಟೇ ಅಲ್ಲ ಈ ಜಡ ಪ್ರಕೃತಿ ಇವನು ಭಗವಂತನ ಹತೋಟಿಯಲ್ಲಿರುವುದು ಚೇತನ ಪ್ರಕೃತಿ ಭಗವಂತನ ಹತೋಟಿಯಲ್ಲಿರೋದು ಅಷ್ಟೇ ಅಲ್ಲ ಈ ಎಲ್ಲ ಜೀವರಾಶಿಗಳು ಕೂಡ ಈ ಜಡ ಪ್ರಕೃತಿ ಮತ್ತು ಚಿತ್ ಪ್ರಕೃತಿಯ ಕಾರಣದಿಂದ ಹೊತ್ತಿರತಕ್ಕಂತಹ ಎಲ್ಲ ಜೀವರಾಶಿಗಳು ಕೂಡ ಏನಾಗಿದೆ ನನ್ನ ಹತೋಟಿಯಲ್ಲಿದೆ ಅಂತ ತಿಳ್ಕೊಳ್ಬೇಕಾದದ್ದು ಯಾಕೆಂದರೆ ಇವರು ನನ್ನ ಹತೋಟಿಯಲ್ಲಿದ್ದರೆ ಅವರ ಅಧೀನದಲ್ಲಿರುವಂತಹ ಈ ಎಲ್ಲ ಜೀವರಾಶಿಗಳು ಅಷ್ಟೇ ಅಂತ ತಿಳ್ಕೊಳ್ಬೇಕು ಕಾರಣ ಈ ನನ್ನ ಈ ಜಗತ್ತಿನ ಹುಟ್ಟು ಮತ್ತು ನಾಶ ಇದೆಲ್ಲ ನಾನೇ ಅದು ನನ್ನ ಕ ಹತೋಟಿಯಲ್ಲಿದೆ ಅಂತ ಅಭಿಪ್ರಾಯದಿಂದ ಭಗವಂತ ಹಾಗೆ ಹೇಳಿದ ಎಂಬುದನ್ನು ವಿವರಣೆ ಮಾಡಿ ಆಯಿತು ಇವಾಗ ಒಂದು ಪ್ರಶ್ನೆ ಏನಂದರೆ ಈ ಪರ ಅಂದರೆ ಅವರವಾಗಿರ್ತಕ್ಕಂತಹದ್ದು ಭಗವಂತ ಅವರು ಪರ ಅಲ್ಲ ಅವರನೂ ಅಲ್ಲ ಕಾರಣ ಪರ ಅವರ ಎರಡೂ ಅವನ ಕೈಯಲ್ಲಿದೆ ಅವನ ವಶದಲ್ಲಿರುವುದು ಅವರವಾದದ್ದು ಜಡಪ್ರಕೃತಿ ಅದು ಅವನ ವಶದಲ್ಲಿದೆ ಪರವಾದದ್ದು ಚಿತ್ ಪ್ರಕೃತಿ ಅದು ಅವನ ವಶದಲ್ಲಿದೆ ಅಂದರೆ ಅವನು ಅವರನೂ ಅಲ್ಲ ಅವನು ಪರನೂ ಅಲ್ಲ ಆದರೆ ಅವನೇನು ಪರ ಅಂತ ಅರ್ಥ ಮಾಡ್ಕೊಳ್ಬೇಕು ಅವನೇ ಸರ್ವೋತ್ತಮ ಅಂತ ಅದು ಅವರಿಗಿರಲಿ ನಾನು ಬೇಡ ಅಂತ ಹೇಳುವುದಿಲ್ಲ ಆದ್ರೆ ಒಂದೇ ಒಂದು ಪ್ರಶ್ನೆ ಈ ಜಗತ್ತಿನ ಉತ್ಪತ್ತಿ ನಾಶ ಸ್ಥಿತಿ ಎಲ್ಲವೂ ನಿನ್ನ ಅಧೀನ ಜಡಪ್ರಗತಿ ಚಿಕ್ಕ ಪ್ರಗತಿ ಜಗತ್ತಿಗೆ ಕಾರಣ ಅವರು ನಿನ್ನ ಅಧೀನ ಒಪ್ಕೊಳ್ಳೋಣ ನೀನು ಪರತರ ಅಂತ ಆದ್ರೆ ಒಂದು ಪ್ರಶ್ನೆ ಬರ್ತದೆ ನಮಗೆ ಅನಿಸ್ತಾ ಇದೆ ನಿನ್ನಂತೆ ಇನ್ನೊಬ್ಬ ಇದ್ದರೆ ಸರ್ವೋತ್ತಮ ಅವನೂ ಪರತರ ಆಗಬಹುದು ಆ ಜನಪ್ರಕೃತಿ ಚಿತ್ ಪ್ರಕೃತಿಯನ್ನು ನಿಯಂತ್ರಣ ಮಾಡ್ತಾ ಅವನಿದ್ರೆ ಅವನು ಪರ ಮತ್ತು ಅವರ ಎರಡೂ ಪ್ರಕೃತಿಗಳು ಒಬ್ಬ ನಿಯಮನ ನಿಂದಂತೆ ಇನ್ನೊಬ್ಬ ಇದ್ರೆ ಅವನು ಪರತರನಾಗಿ ಅವರು ಸರ್ವೋತ್ತಮನಾಗಬಹುದಲ್ವಾ ಅಂತ ಒಂದು ಪ್ರಶ್ನೆ ಅದು ಒಂದು ಕಲ್ಪದಲ್ಲಿ ಸಾಧ್ಯ ಇಲ್ಲದೆ ಅದು ಹೇಗೆ ಸಾಧ್ಯ ಒಬ್ಬ ವ್ಯಕ್ತಿ ಭಿನ್ನ ಭಿನ್ನ ಆದ್ರೆ ಅಭಿಪ್ರಾಯ ಬೇರೆ ಇರುತ್ತೆ ಹಾಗಾಗಿ ಒಬ್ಬ ಜಗತ್ತನ್ನು ಈ ವ್ಯಕ್ತಿಯನ್ನು ಪಾಲನೆ ಮಾಡಬೇಕು ಅಂತ ಇಚ್ಛೆ ಒಬ್ಬನಿಗೆ ಆದ್ರೆ ಸೃಷ್ಟಿ ದರೆ ಮಾಡುವನು ಇವನಂತೆ ಇನ್ನೊಬ್ಬ ತಾಕತ್ತಿದ್ದವನಿದ್ರೆ ಒಬ್ಬ ವ್ಯಕ್ತಿ ಒಬ್ಬ ದೇವತೆ ಒಬ್ಬರನ್ನು ಕಾಪಾಡಬೇಕಂತಿದ್ದಾಗ ಇನ್ನೊಬ್ಬನಿಗೆ ವಿರುದ್ಧ ಅಭಿಪ್ರಾಯ ಇದ್ರೆ ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ರೆ ಇವರಿಬ್ಬರ ಸಿಕ್ಕಾಗದಿಂದ ಮಧ್ಯದಲ್ಲಿದ್ದ ಜೀವನ ಪಾಡೆಯನು ಅವನ ಒಬ್ಬರು ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಒಬ್ಬ ದೇವ ಇನ್ನೊಬ್ಬ ರಕ್ಷಣೆ ಮಾಡಲಿಕ್ಕೆ ಆಗ ಇವರಿಬ್ಬರ ಸಿಕ್ಕಾತಕ್ಕೆ ಸಿಕ್ಕಿ ಚಟ್ನಿ ಆಗ್ಬೇಕಲ್ವ ಅಂತ ಹೇಳಿದ್ರೆ ಅಲ್ಲರ್ರಿ ಒಂದೇ ಕಲ್ಪದಲ್ಲಿ ಅಲ್ರಿ ಈ ಕಲ್ಪದಲ್ಲಿ ಪ್ರತಿಯೊಂದರನ್ನು ನಿಯಮನ ಮಾಡುವ ಒಬ್ಬ ದೇವತೆ ವಿಷ್ಣು ಅಂತ ಒಪ್ಪೊಳ್ಳೋಣ ಆದ್ರೆ ಮುಂದಿನ ಕಲ್ಪದಲ್ಲಿ ಇನ್ನೊಬ್ಬ ಬರ್ತಾರೆ ಈ ಕಲ್ಪದಲ್ಲಿ ಶ್ರೀ ಯಾರು ಪರಮಾತ್ಮ ನಾರಾಯಣ ಆದ್ರೆ ಮುಂದಿನ ಕಲ್ಪದಲ್ಲಿ ರುದ್ರ ಅದರ ಮುಂದಿನ ಕಲ್ಪದಲ್ಲಿ ಮತ್ತೊಬ್ಬ ಬ್ರಹ್ಮ ಯಾಕೆ ಎಲ್ಲ ಕಲ್ ಒಬ್ಬೊಂದು ಕಲ್ಪದಲ್ಲಿ ಒಬ್ಬೊಬ್ಬರು ಸರ್ವೋತ್ತಮ ದೇವತೆ ಒಂದೇ ಕಲ್ಪದಲ್ಲಿ ಅಂತ ಹೇಳಿದ್ರೆ ತೊಂದರೆ ಆಗತ್ತೆ ಅದು ಬೇಡ ಕಾಲಭೇದೇನ ಒಂದೇ ಕಾಲದಲ್ಲಿ ಒಂದೇ ವಿಷಯದಲ್ಲಿ ಇಬ್ಬರು ಸರ್ವೋತ್ತಮ ಅಂತ ಒಪ್ಪಿದ್ರೆ ಜಂಜಾಟ ಅದು ತೊಂದರೆ ಆಗುತ್ತೆ ಹಾಗ ಬೇಡ ಒಪ್ಪೋಣ ಏನು ತೊಂದರೆ ಯಾಕೆಂದ್ರೆ ನಾವು ಎಲ್ಲ ಶಾಸ್ತ್ರದ ಸಾಮರಸ್ಯವನ್ನ ಉಳಿಸಿಕೊಳ್ಳಬೇಕು ಎಲ್ಲಾ ಶಾಸ್ತ್ರದವೂ ಪ್ರಮಾಣವೇ ಒಂದೊಂದು ಪ್ರಾಣದಲ್ಲಿ ಒಬ್ಬೊಬ್ಬರು ಸರ್ವೋತ್ತಮ ಅಂತ ಹೇಳಿದ್ರಾಗ ಅದನ್ನು ಕೂಡಿಸುವ ಬಗೆ ಹೇಗೆ ಅಂದರೆ ಏಕಕಾಲದಲ್ಲಿ ಒಂದೇ ವಿಷಯದಲ್ಲಿ ಒಂದೇ ವ್ಯಕ್ತಿಗಳ ವಿಷಯದಲ್ಲಿ ಏಕಕಾಲದಲ್ಲಿ ಇಬ್ಬರು ಸರ್ವೋತ್ತಮ ಆಗೋದು ಬೇಡ ಕಾಲ ಭೇದೇನಾಗ್ಬೋದಲ್ವಾ ಅಥವಾ ಕೆಲವೊಬ್ಬ ಒಬ್ಬೊಬ್ಬರಿಗೆ ಒಂದೊಂದು ಒಂದಿಷ್ಟು ಜೀವರಿಗೆ ಇವನೇ ಸೃಷ್ಟಿಸ್ತಾನೆ ಮಾಡ್ತಾನೆ ಮತ್ತಷ್ಟು ಜೀವರಿಗೆ ಮತ್ತೊಬ್ಬ ಮಾಡ್ತಾರೆ ಅವನಿಬ್ಬರು ಸರ್ವೋತ್ತಮರೇ ಒಬ್ಬೊಬ್ಬರಿಗೆ ಹಂಚೋದು ಅಥವಾ ಕಾಲ ಭೇದೇನ ಕೂರಿಸ್ಬೋದು ಹಾಗಾಗಿ ನೀನು ಒಬ್ಬರೇ ಸರ್ವೋತ್ತಮ ಅಂತ ಹೇಗೆ ನಂಬುವುದು ಹಾಗೂ ಆಗ್ಬೋದಲ್ವೇ ಅಂದ್ರೆ ಕೃಷ್ಣ ಹೇಳಿದ್ರೆ ಈ ಗೊಂದಲವನ್ನು ಕೃಷ್ಣ ಪರಿಹಾರ ಮಾಡ್ತಾರೆ ಅಹಂ ಕೃಷ್ಣ ಜಗತ್ತ ಹೇಗೆ ಕೃಷ್ಣ ಜಗತ್ತ ಹೇಗೆ ಕೆಲವೊಂದು ಪಾರ್ಟ್ ನಿನಗೆ ಕೆಲವೊಂದು ಭಾಗ ಮತ್ತೊಬ್ಬನಿಗೆ ಹಾಗಾಗ್ಬೋದಲ್ಲ ಅವನು ಸರ್ವೋತ್ತಮ ಆಗ್ಬೋದಲ್ಲ ಎಂಬ ಶಂಕೆಗೆ ಕೃಷ್ಣ ಉತ್ತರ ಕೊಡ್ತಾನೆ ಇಲ್ಲ ನಾನೊಬ್ಬರೇ ಸರ್ವೋತ್ತಮ ಬೇರೆಯವರಿಲ್ಲ ಮತ್ತ ಪರತರನು ನಾಣ್ಯತೆ ಕಿಂಚಿ ದಸ್ತಿ ಧನಂಜಯ ನನಗಿಂತ ಇನ್ನೊಂದು ಉತ್ತಮವಾದದ್ದ ವಸ್ತು ಇಲ್ಲ ಮತ್ತ ನಾಣ್ಯತೆ ನನಗಿಂತ ಬೇರೆ ಯಾರದ್ದು ಪರತರ ವಸ್ತು ಇಲ್ಲ ಅಂದರೆ ನಾನೊಬ್ಬನೇ ಪರತರ ಬೇರೆಯವರು ಪರತರ ಇಲ್ಲ ಅಂದರೆ ಸೃಷ್ಟಿ ಮತ್ತು ಲಯ ಇದು ನನ್ನ ಕೈಯಲ್ಲಿದೆ ಹಾಗಾಗಿ ನಾನೇ ಸರ್ವೋತ್ತಮ ನಾನೇ ಪರತರ ಬೇರೆಯವರಿಲ್ಲ ಅಷ್ಟೇ ಅಲ್ಲ ಸ್ಥಿತಿ ಉಂಟಲ್ವಾ ಅದು ನನ್ನ ಕೈಯಲ್ಲೇ ಇದೆ ಈ ಹುತ್ತಿದ ಈ ಜಗತ್ತು ನನ್ನನ್ನು ಆಶ್ರಯಿಸಿಕೊಂಡಿದೆ ನಾನು ಕಾಲಕಾಲಕ್ಕೆ ಅನ್ನಾದಿಗಳನ್ನು ಕೊಟ್ಟು ಅವರು ಬದುಕುವಂತೆ ಮಾಡ್ತೇನೆ ಅವರಿಗೆ ಆಶ್ರಯ ಹಾಗಾಗಿ ಸ್ಥಿತಿಯೂ ನನ್ನ ಕೈಯಲ್ಲಿದೆ ಕರವ ಸಂಪ್ರೋತಂಗಿ ಸೂತ್ರೇ ಮಣಿಗಣ ಇವ ಹೇಗೆ ಒಂದು ದಾರದಲ್ಲಿ ಆ ಮಣಿಯ ಒಳಗೆ ಸೇರಿರ್ತಕ್ಕಂಥ ದಾರ ಏನ್ ಮಾಡುತ್ತೆ ಒಳಗಿದ್ದು ಅದನ್ನು ಮಣಿಯನ್ನು ಧಾರಣೆ ಮಾಡುತ್ತೆ ಹಾಗೆ ಪ್ರತಿಯೊಬ್ಬ ಜೀವರ ಒಳಗೆ ಸೇರಿಕೊಂಡು ದಾರ ಮಣಿಯ ಒಳಗೆ ಸೇರಿಕೊಂಡು ಹೇಗೆ ಮಣಿಯನ್ನು ಧಾರಣೆ ಮಾಡ್ತದೋ ಅದಕ್ಕೆ ಆಶ್ರಯವಾಗಿದೆಯೋ ಅದೇ ರಂಟೆ ಪ್ರತಿಯೊಬ್ಬ ಜೀವರಾಶಿಗಳಲ್ಲಿ ಒಳಹೊತ್ತು ನಾನೇ ಅವರಿಗೆ ಆಶ್ರಯ ಕೊಟ್ಟು ಧಾರಣೆ ಮಾಡ್ತಾ ಇದ್ದೇನೆ ಹಾಗಾಗಿ ಸ್ಥಿತಿಯು ನನ್ನ ಕೈಯಲ್ಲಿದೆ ಎಂಬ ಅಂಶವನ್ನ ಕೃಷ್ಣ ಹೇಳಿದ ಒಂದೇ ಒಂದು ಗೊಂದಲ ಏನಂದ್ರೆ ಇಲ್ಲಿ ಪರತರ ಎಂಬ ಶಬ್ದವನ್ನು ಭಾವಿಸಿದ್ದಾರೆ ಇದು ಗೊಂದಲದ ಶಬ್ದ ಕಾಲ ಇಲ್ಲಿ ಕ್ಲಾಸ್ ಹೇಳ್ತದೆ ಪರ ಪರತರ ತಾರತನ ಹೇಳ್ತಕ್ಕಂಥ ಶಬ್ದ ಇದು ಹಾಗಾಗಿ ಬಂದಲಾಗತ್ತೆ ಪರ ಪರತರ ಪರತನ ಅಲ್ವಾ ಕೃಷ್ಣ ಏನು ಹೇಳ್ತಾನೆ ಲಕ್ಷ್ಮಿ ನನ್ ಮಿಸ್ ಪರ ಮಿಸ್ ನಿಯಂತ್ರಣದಲ್ಲಿರುವಂತಹ ಜಡ ಪ್ರಕೃತಿ ಅವರ ತಾಮಸರು ಅವರರು ಅವರು ಅವರರು ತಾಮಸ ಜೀವನಲ್ಲ ಲಕ್ಷ್ಮೀ ಪರನು ಯಾಕೆ ನಿತ್ಯ ಮುಕ್ತಳಾದ್ರಿಂದ ಜನಪ್ರಕೃತಿ ಅದಮ ಅದಕ್ಕೆ ಬುದ್ಧಿಯೇ ಇಲ್ಲ ಅದು ಆಯ್ತು ಅದು ಅದಮ ತಾಮಸಜೀವರು ಅಧಮರು ಪರ ಲಕ್ಷ್ಮೀದೇವಿ ಪರ ಲಕ್ಷ್ಮೀ ದೇವಿ ದುಃಖ ಇಲ್ಲದ ಮುಕ್ತರು ಪರರೇ ಅಲ್ವಾ ಹೌದು ಆದರೆ ಒಂದು ವಿಷಯ ದುಃಖ ಇಲ್ಲದವರು ಅನ್ನೋ ಮೊದಲಿತ್ತಲ್ಲ ಮುಕ್ತರಿಗೆ ಹಾಗಾಗಿ ಅವರು ಲಕ್ಷ್ಮಿ ಅಷ್ಟು ಪರ ಅಂತ ಮಡಿವಂತಿಕೆ ಅಂತ ಹೇಳುವ ಹಾಗಿಲ್ಲ ನಾವು ಅವರಿಗೆ ಯಾಕೆಂದ್ರೆ ಅವರು ಪರ ಆಭಾಸರು ಮೊದಲು ದುಃಖದಲ್ಲಿದ್ದವರು ಮತ್ತೆ ಮುಕ್ತರಾದರು ಹಾಗಾಗಿ ಲಕ್ಷ್ಮಿಯಷ್ಟು ಪರರಲ್ಲ ಅವರು ಹಾಗಾಗಿ ಪರಾಭಾಸರು ಪರರು ಅಂತ ಹೇಳುವಾಗಿಲ್ಲ ಅವರನ್ನು ಪರಾಭಾಸರು ಯಾಕೆ ಮೊದಲು ಎಂದೆಂದೂ ದುಃಖ ಇಲ್ಲಾದರೆ ಅವರು ಪರರು ಅವರನ್ನು ಪರ ಅಂತ ಹೇಳಬೇಕು ಎಂದೆಂದೂ ದುಃಖ ಇಲ್ಲ ಅಲ್ಲ ಅವರು ಮೊದಲು ಇತ್ತಲ್ಲ ಮತ್ತೆ ಮೋಕ್ಷ ಆದ್ರೆ ಇಲ್ಲ ಪರರು ಲಕ್ಷ್ಮಿ ಪರ ತರ ಯಾರು ಅವರನ್ನು ನಿಯಮನ ಮಾಡುವನು ಪರತರ ಅದು ವಿಷ್ಣು ಕ್ಲಾಸ್ ಸೆಕೆಂಡ್ ಕ್ಲಾಸ್ ಆಯ್ತು ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಯಾರಿಗೆ ಲಕ್ಷ್ಮಿಗೆ ಸೆಕೆಂಡ್ ರ್ಯಾಂಕ್ ಯಾರಿಗೆ ಪರತರ ಫಸ್ಟ್ ರ್ಯಾಂಕ್ ಒಂದು ಬೇಕಲ್ವಾ ಮರ ಪರತರ ಸೆಕೆಂಡ್ ರ್ಯಾಂಕ್ ಆದರೆ ಅದು ಸೆಕೆಂಡ್ ರ್ಯಾಂಕ್ ಅಂತ ಹೇಳೋದು ಗ್ರೇಡ್ ಹಾಗೆ ಅದೀಗ ಪರತಮ ಯಾರು ಪರತರ ಇರೋದು ಬೇಡ ಪರತಮ ಇರ್ಬೋದಲ್ಲ ಮತ್ತೆ ಬಂದರೆ ಬಂದ್ಬಿಡುತ್ತೆ ಪರತರ ನಾನೇ ಗೆಲ್ಕೊಂಡೆ ಒಪ್ಕೊಳ್ಳೋಣ ಲಕ್ಷ್ಮೀ ಇದ್ದ ನೀನು ಒಪ್ಕೊಳ್ಳೋಣ ಆದ್ರೆ ನೀವು ಪರತಮ ಅಂತ ಗೆಲ್ಕೊಳ್ಳಿಲ್ಲ ಹಾಗಾಗಿ ನಮಗೆ ಸಂಶಯ ಬಂತೀಗ ಹಾಗಾದ್ರೆ ಹೀಗೆ ವಿಚಾರ ಮಾಡೋಣ ನಮಗೆ ಒಳ್ಳೆ ಹೊಸ ಏನಂದ್ರೆ ಯಾಕೆಂದ್ರೆ ಈ ಜಡ ಪ್ರಕೃತಿ ಕಂಟ್ರೋಲ್ ಮಾಡುವಳು ಲಕ್ಷ್ಮಿ ಅವಳು ಪರಳು ದುಃಖವೂ ಅವನಿಗೆ ಇಲ್ಲ ನಿತ್ಯ ಮುಕ್ತಳು ಆದರೆ ಅವಳು ಕೂಡ ಯಾರ ಹತೋಟಿಯಲ್ಲಿದ್ದಾಳೆ ಭಗವಂತನ ಹತೋಟಿಯಲ್ಲಿದ್ದಾಳೆ ಹಾಗಾಗಿ ಅವಳು ಪರಳು ಅವಳನ್ನೂ ನಿಯಂತ್ರಣ ಮಾಡ ಪರಮಾತ್ಮ ನಾರಾಯಣ ಪರತರ ಆದರೆ ಏನು ಮಾಡುವುದು ಹೇಳಿ ಇದು ಶುದ್ಧ ಚೈತನ್ಯ ಅಲ್ಲ ಏನಿದ್ರೂ ಇವನಿಗೆ ಕೊನೆತನಕ್ಕೆ ಉಳಿಯುವ ವ್ಯಕ್ತಿ ಎಲ್ಲ ಇದು ಸಗುಣ ಬ್ರಹ್ಮ ಮಾಯಾ ಶಬಲ ಏನೋ ಗುಣ ಗಿಣ ಜಗತ್ ಸೃಷ್ಟಿ ಅಂತಂದು ಅಂದ್ಕೊಳ್ತಾನೆ ಸಗುಣ ಸಾಕಾರ ಮೂರ್ತಿ ಲಕ್ಷ್ಮಿಗಿಂತ ಉತ್ತಮ ಅದೆಲ್ಲ ಸರಿ ಆದ್ರೆ ಒಂದಲ್ಲ ಒಂದ್ ದಿವಸ ಒಬ್ಬ ಜ್ಞಾನಿ ಬ್ರಹ್ಮಜ್ಞಾನವನ್ನು ಪಡೆದ್ರೆ ಆ ಬ್ರಹ್ಮಜ್ಞಾನ ಈ ಮಾಯಾಮಯನಾಗಿರ್ತಕ್ಕಂಥ ಸಗುಣ ಬ್ರಹ್ಮ ಪರತರಾಣಿಸಿಕೊಂಡು ರಮಯನಲ್ಲ ಇವನು ಏನಾಗ್ತಾನ ಇಲ್ಲ ಆಗ್ತಾನ ರಮಯ ನಲ್ಲನೂ ಇಲ್ಲ ಆಗ್ತಾನೆ ಅದು ಮಾಯಾ ಕೂಸಲ್ವೇ ಮಾಯಾ ಅವಿದ್ಯೆಯಿಂದ ಕಾಣ್ತದೆ ಅದು ಮಾಯಾ ಕಲ್ಪಿತ ಅಲ್ವೇ ಯಾವಾಗ ವಿದ್ಯಾ ಪ್ರಕಾಶ ಬಂದಾಗ ಮಾಯಾ ಎಂಬ ಕತ್ತಲೆ ದೋರೆತದ್ರೆ ಮಾಯಾದಿಂದ ಕಲ್ಪಿತನಾದ ಮಾಯಾ ದೇವ ಅವನು ಮಾಯಾಕ್ತಾನೆ ಇಲ್ಲ ಹೋ ಹಾಗಾದ್ರೆ ಯಾವ ಬ್ರಹ್ಮತತ್ವದ ಜ್ಞಾನದಿಂದ ಈ ಸಗುಣ ಬ್ರಹ್ಮ ಇಲ್ಲಾಂತ ಮನವರಿಕೆ ಆಗತ್ತೆ ಆ ಶುದ್ಧ ಚೈತನ್ಯ ಶುದ್ಧ ಚೈತನ್ಯ ಅವನಲ್ಲಿ ಯಾವ ಗುಣವೂ ಇಲ್ಲ ನಿರ್ವಿಕಾರ ನಿರಾಕಾರ ಅದ್ವಿತೀಯ ಶುದ್ಧ ಚೈತನ್ಯ ರಸ ಅದು ಕ್ಲಾಶ್ ಆದರೆ ತತ್ವಜ್ಞ ತತ್ವಮಸಿ ಎಂಬ ವಾಕ್ಯದಿಂದ ಕೊನೆಗೆ ಚರಮ ವೃತ್ತಿಯದು ಆ ಶುದ್ಧ ಚೈತನ್ಯ ಅಲ್ಲಿ ಯಾವುದೂ ನಿಲ್ವಾರದು ಅಲ್ಲಿ ಏನೂ ತೋರಲ್ಲ ಗುಣ ತೋರಲ್ಲ ಆತಾರ ತೋರಲ್ಲ ರೂಪ ತೋರಲ್ಲ ತೇಜಸ್ವ ತೋರಲ್ಲ ಯಾವುದನ್ನು ತೋರಲ್ಲ ಶ್ಯೂರು ಶುದ್ಧ ಚೈತನ್ಯ ನಿಷ್ಪ್ರಕಾರ ಅಲ್ಲಿ ಯಾವ ಪ್ರಕಾರವೂ ಕಾಣೋದಿಲ್ಲ ಅಂತ ಶುದ್ಧ ಚೈತನ್ಯ ಸಗುಣ ನಿರ್ಗುಣ ಬ್ರಹ್ಮ ಅವನ ಆತತ್ವದ ಜ್ಞಾನ ಬಂದಾಗ ಈ ಸಗುಣ ಬ್ರಹ್ಮ ಪರತರ ಅನಿಸ್ಕೊಂಡು ನಿರ್ನ ಹೋಲ ಕಲಿ ಬಾಧಿತನಾಗ್ತಾನೆ ಇಲ್ಲ ಅಂತ ಅಂತ ಆದರೆ ಕೊನೆಯೂ ಉಳಿಯುವುದು ಯಾವುದು ಇದು ಮಿಥ್ಯಾ ಇದು ಕಲ್ಪಿತ ಇದು ಬಾಧಿತ ಆಗತ್ತೆ ಬಾಧಿತವಾಗದೇ ಇದ್ದ ಶುದ್ಧ ಚೈತನ್ಯ ಉಂಟಲ್ವಾ ಅದು ಎಂದೆಂದು ಉಳಿಯುವಂತಹದ್ದು ಅದು ಪಾರಾಯಾಮ ಅಂತ ಭ್ರಮೆ ಬಂದ್ಬಿಡುತ್ತೆ ಅದು ಭ್ರಮೆ ಯಾಕೆ ಸಗುಣ ನಿರ್ಗುಣ ಬ್ರಹ್ಮರಲ್ಲಿ ನಿರ್ಗುಣ ಬ್ರಹ್ಮ ಯಾವಾಗ ಉಳಿತದ ಅಬಾಧಿತವಾಗಿ ಇದು ಬಾಧಿತ ಆಗತ್ತೆ ಕಲ್ಪಿತ ಆದ್ರಿಂದ ಸುಳ್ಳದು ಪರತತ್ತು ಅದೇ ಪಾರಮಾಂತಿಕ ಸತ್ಯ ಅದೇ ಅಂತ ಭ್ರಮೆ ಬರುತ್ತದಲ್ವಾ ಅದಕ್ಕೆ ಕೃಷ್ಣ ಇರಲ್ಲ ಅಥವಾ ಇನ್ನೊಬ್ಬರು ಪರತರ ಇರ್ಬಹುದಲ್ವಾ ಎರಡು ಪರತಮನೂ ಇರ್ಬೋದು ಪರತನೂ ಇನ್ನೊಬ್ಬ ಇರ್ಬೋದು ಎರಡು ರೀತಿಯಾದ ಶಂಕೆ ಬಂದರೆ ಕೃಷ್ಣ ಹೇಳ್ತಾನೆ ಇಲ್ಲ ಕಲ್ಪಭೇದನ ಇನ್ನೊಬ್ಬ ಪರತರ ಬರೋಲ್ಲ ಲಕ್ಷ್ಮೀ ರಮೆಯನಲ್ಲ ನಾಗಿ ನಾನೇ ಉಳಿಯು ರಮೆಯನಲ್ಲ ಇನ್ನೊಬ್ಬ ಬರಲ್ಲ ಲಕ್ಷ್ಮಿಯ ಸ್ಥಾನಕ್ಕೆ ಇನ್ನೊಬ್ರು ಬರಲ್ಲ ಹಾಗೆ ಪರಮಾತ್ಮನ ಸ್ಥಾನಕ್ಕೆ ಇನ್ನೊಬ್ಬರು ಬರೋದಿಲ್ಲ ಅದು ಪರ್ಮನೆಂಟ್ ಪೋಸ್ಟ್ ಅವನು ಯಾವಾಗಲೂ ಅವರು ಇವನು ರಾಣಿಯಾಗೇ ಅವಳು ಇರ್ತಾಳೆ ಇವನು ರಾಜನಾಗೇ ಉಳಿಯೋದು ಆ ಪೋಸ್ಟ್ ಗೆ ಇನ್ನೊಬ್ಬರು ಬರುವ ಹಾಗಿಲ್ಲ ಎರಡು ಪೋಸ್ಟ್ ಇದೆ ಅದು ಪರ ಪರ ಪರ ಪೋಸ್ಟ್ ಇದೆ ಅಲ್ಲ ಪರ ಪೋಸ್ಟ್ ಗೆ ಯಾರೂ ಬರಲ್ಲ ಲಕ್ಷ್ಮೀ ಬಿಟ್ರೆ ಪುರಂದರ ಬಿಟ್ಟನ ಪಟ್ಟದ ಮಹಿಷಿಯ ರಾಣಿಯ ಸ್ಥಾನಕ್ಕೆ ಇನ್ನೊಬ್ಬರು ಬರಲ್ಲ ಯಾವ ಸ್ತ್ರೀಯರು ಬರೋದಿಲ್ಲ ಹಾಗೆ ಅದು ಪರ್ಮನೆಂಟ್ ಬರಲ್ಲ ಅವಳು ಅವರನ್ನು ನೀವನ ಮಾಡುವ ಮಹಾಚಕ್ರವರ್ತಿ ಸರ್ವ ದೇಶ ಕಾಲದಲ್ಲಿ ಅವನು ಪರಪರವಾಗಿ ಇನ್ನೊಬ್ಬ ಇಲ್ಲ ಅದಕ್ಕೆ ಕೃಷ್ಣ ಮಧ್ವಾಚಾರ್ಯ ಹೇಳಿದ್ರು ಸರ್ವ ದೇಶು ಕಾಲೇಶುತ ಪರಮೇಶ್ವರ ಎಲ್ಲ ದೇಶದಲ್ಲಿ ಇಂಡಿಯಾದಲ್ಲಿ ಮಾತ್ರ ನಾರಾಯಣ ಸರ್ವೋತ್ತಮ ಅಮೆರಿಕದಲ್ಲಿ ದೇಸು ಅಥವಾ ಅವನು ಇನ್ನೊಬ್ಬ ಇನ್ನೊಬ್ಬ ದೇವ ಅಲ್ಲ ಅಥವಾ ಸರ್ವದೇ ಕಾಲ ಈ ಕಾಲದಲ್ಲಿ ಮಾತ್ರ ಈ ಕಲ್ಪದಲ್ಲಿ ಮಾತ್ರ ಕೃಷ್ಣ ಸರ್ವೋತ್ತಮ ಎಲ್ಲಾ ಜಗತ್ತಿನ ತೆಟ್ಟಿಯ ಮುಂದಿನ ಕಲ್ಪ ಇನ್ನೊಬ್ಬರಿಗೆ ಪೋಸ್ಟ್ ಹೋಗುತ್ತೆ ರಾಷ್ಟ್ರಪತಿ ಪದವಿ ಇವತ್ತು ಸಿಎಂ ಪದವಿ ಇವತ್ತು ಪಿ ಎಂ ಅಲ್ಲಿ ಒಬ್ಬನೇ ಪರ್ಮನೆಂಟ್ ಆಗುತ್ತೆ ಪರ್ಮನೆಂಟ್ ಪೋಸ್ಟ್ ಅದು ಅಲ್ಲಿ ಚೇಂಜ್ ಆಗೋಲ್ಲ ಹಾಗಾಗಿ ಕೃಷ್ಣ ದೇಶ ಕಾಲ ಬೇನಿಯನ್ನ ಇನ್ನೊಬ್ಬ ಬರಲ್ಲ ನಾನೇ ಪರ ಒಂದು ಗೊಂದಲ ಏನಂದ್ರೆ ಹಾಗೆ ಕ್ಲಾಸ್ ಪರತರ ಅಂದ್ರೆ ಸೆಕೆಂಡ್ ಕ್ಲಾಸ್ ಅಂತ ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಲಕ್ಷ್ಮಿಗೆ ಫಸ್ಟ್ ರ್ಯಾಂಕ್ ಯಾರಿಗೆ ಪರತಮ ಪರಾತರ ಅಂದ್ರೆ ಪರತಮ ಇರ್ಬೇಕು ಮಾರೇ ಆದ್ರೆ ಪರತಮ ನೀನು ಪರಾತಾರ ಆಗ್ತದೆ ನಿಂಕಿಂದು ಉತ್ತಮ ಒಬ್ಬ ಜನ ನಿರ್ಗುಣ ಬ್ರಹ್ಮ ಇದ್ದಾನೆ ಅವನ ಅಬಾಧಿತ ನೀನು ಬಾಧಿತ ಅದೇ ಅವನೊಬ್ಬ ಪರತಮ ನಿರ್ಗುಣ ಬ್ರಹ್ಮ ಇದ್ದಾನೋ ಅದ್ವೈತಗಳ ಮತ ರೀತ್ಯ ಅವನು ಯಾವಾಗಲೂ ಅಬಾಧಿತ ಪಾರಮಾಂತಿಕ ಸತ್ಯ ಎಂದು ಅವನು ಬಾಧಿತನಾಗುವುದಿಲ್ಲ ಇವನಾದ್ರೆ ಇವನ ಸರಿಯಾದ ಶುದ್ಧ ಬ್ರಹ್ಮನ ಜ್ಞಾನ ಅಂದ್ರೆ ಇವನು ಬಾಧಿತನಾದ ಇವನು ಹೊಟ್ಟೋಗ್ತಾನೆ ಇಲ್ಲ ಅಂತ ಅನಿಸ್ತಾರೆ ಅಂದ್ರೆ ಅದೇ ದೊಡ್ಡ ಗೊಂದಲದಲ್ಲಿ ಮಧ್ವಾಚಾರವನ್ನು ಬಿಡಿಸ್ತಾರೆ ಮೊದಲು ಪರಶ್ವಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಗೊಂದಲ ಪರಿಹಾರ ಅದು ಅರ್ಥ ಮಾಡಿಕೊಳ್ಳಿಲ್ಲದ್ರೆ ಈ ಗೊಂದಲ ಬರತ್ತ ತಾನೇ ಬರಬಣ ಹೇಳ್ಬೇಕು ಯಾಕೆ ಪರಶಬ್ಧಕ್ಕೆ ಅರ್ಥ ಮೊದಲು ತಿಳ್ಕೊಂಡ್ರೆ ಸರಿ ಹೋಗುತ್ತೆ ಪರ ತರ ಅಂದ್ರೆ ಪರತಮ ಅಂದ್ರೆ ಒಂದೇ ಅರ್ಥ ಯಾಕೆ ಗೊತ್ತುಂಟ ಪರಶಬ್ದ ಅರ್ಥ ತಿಳ್ಕೊಳ್ಳಿ ಪರವಲ್ಲಿ ಮೂರಿದ್ರೆ ಅಲ್ಲಿ ಗ್ರೇಡ್ ಇರ್ಲಿಕ್ಕೆ ಸಾಧ್ಯ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಗ್ರೇಡ್ ಮೂರ್ ಗ್ರೇಡ್ ಬರಬೇಕಾದ್ರೆ ಮೂರ್ ಇರ್ಬೇಕು ಮೂರಿದ್ರೆ ಅಲ್ಲಿ ಫಸ್ಟ್ ರ್ಯಾಂಕ್ ಮೂರ್ ಇರ್ಬೇಕು ಮೂರಿದ್ರೆ ಒಬ್ಬರಿಗೆ ಫಸ್ಟ್ ರ್ಯಾಂಕ್ ಒಬ್ಬರಿಗೆ ಸೆಕೆಂಡ್ ರ್ಯಾಂಕ್ ಒಬ್ಬರಿಗೆ ಥರ್ಡ್ ರ್ಯಾಂಕ್ ಅಂತ ಮೂರ್ ಇಲ್ಲ ಪರಶಬ್ಧಾರ್ಥ ಎರಡ ದಿನ ಮೂರಿಲ್ಲ ಹಾಗಾಗಿ ನೀವು ಮತ್ತೆ ಮೂರನೇ ರ್ಯಾಂಕ್ ಬರಲಿಕ್ಕಾಗಲ್ಲ ಕಾರಣ ಏನಂದ್ರೆ ಪರಶಬ್ಧಕ್ಕೆ ನಿತ್ಯ ಲಿಂಗದೇಹದ ಸಂಬಂಧದಿಂದ ದೂರ ಆದವು ಮೂರ್ ದಿನ ಇದ್ದಾರ ಮತ್ತೆ ನಾರಾಯಣ ಇದ್ರೆ ಲಕ್ಷ್ಮೀ ನಾರಾಯಣ ಮಧ್ಯದಲ್ಲಿ ಇನ್ನೊಬ್ಬ ಇದ್ದಿದ್ರೆ ಲಕ್ಷ್ಮೀ ಪ ಲಿಂಗದೇಹದಿಂದ ಮುಕ್ತವಾದವು ಅದೇ ಪರಶಬ್ ಅರ್ಥ ಮೂರಿದ್ದದೆ ಲಕ್ಷ್ಮೀ ಮಧ್ಯದಲ್ಲಿ ಇನ್ನೊಬ್ಬ ನಂತರ ನಾರಾಯಣ ಇದ್ದಿದ್ರೆ ನೀವು ಕೇಳುವ ಪ್ರಶ್ನೆ ಸರಿ ಮೂರಿದ್ದಿದ್ರೆ ನೋಡಿ ಪರ ಲಕ್ಷ್ಮೀ ಆವಾಗ ಮಧ್ಯದಲ್ಲಿ ಲಕ್ಷ್ಮೀನಾರಾಯಣ ಮಧ್ಯದಲ್ಲಿ ಒಬ್ಬ ಇದ್ರೆ ಅವರು ಪರ ಪರ ನಾರಾಯಣ ಪರತನ ಅಂತ ಅಲ್ವಾ ಆದ್ರೆ ಲಕ್ಷ್ಮೀನಾರಾಯಣ ಮಧ್ಯಲ್ಲಿ ಇನ್ನೊಬ್ಬನ ಸುಳುವುದಿಲ್ಲ ಯಾಕೆಂದ್ರೆ ಮೂರು ಪರವಿಲ್ಲ ಅಂದ್ರೆ ನಿತ್ಯದಲ್ಲಿಯೂ ಮುಕ್ತವಾದವರು ಅಂದ್ರೆ ಸಂಸಾರ ಬಂಧನದಿಂದ ಪಾರಾದವರು ಯಾರೋ ಅವರನ್ನು ಪರ ಅಂತ ಕರಿಬೇಕು ಇಬ್ರು ಮಾತ್ರ ಪಾರಾಗಿದ್ದಾರೆ ಮೂರನೆಯವರು ಪಾರ ಆಗಿಲ್ಲ ಹಾಗಾಗಿ ಯಾವುದು ಇಬ್ಬರೇ ಇರುವುದು ಪರ ಪರಶ್ದಾರ್ಥ ಇಬ್ರೇ ಮೂರಿಲ್ಲ ಮೂರು ಇದ್ದಿದ್ರೆ ಲಕ್ಷ್ಮಿ ಬರಲು ಲಕ್ಷ್ಮೀ ನಾರಾಯಣ ಮಧ್ಯೆ ಇನ್ನೊಂದು ಅದನ್ನು ಪರತರ ಆಗ್ತಾ ಇದ್ದ ನಾರಾಯಣ ಪರತನ ಆಗ್ತಾ ಇದ್ದ ರ್ಯಾಂಕ್ ಕೊಡ್ಲಿಕ್ಕೆ ಆಗೋಲ್ಲ ಎರಡೇ ರ್ಯಾಂಕ್ ಇಬ್ರು ಇದ್ದಾಗ ಎರಡನೇ ರ್ಯಾಂಕ್ ಕೊಡು ಮೂರನೇ ರ್ಯಾಂಕ್ ಪ್ರಶ್ನೆ ಇಲ್ಲ ಹಾಗಾದ್ರೆ ಏನರ್ಥ ಆಯ್ತು ಇಬ್ರೇ ಇರುವುದರಿಂದಾಗಿ ಪರಮಾತ್ಮ ಪರ ಪರಮಾತ್ಮನಿಗಿಂತೂ ಅನಂತ ಗುಣದಿಂದ ಅಧಿಕನಾದ ಸ್ವತಂತ್ರನಾದ ಅವಳನ್ನು ಆಡುವ ಪರಮಾತ್ಮ ಪರತರ ಅವರಿಗಿಂತ ಮಿಗಿಲಾದವರು ಇಲ್ಲ ಯಾಕಿಲ್ಲ ಅಂದ್ರೆ ನಿತ್ಯ ಮುಕ್ತರಾದವರು ಇಬ್ಬರೇ ಮೂವರನೇ ಇರಲಿಲ್ಲ ಅಥವಾ ಲಕ್ಷ್ಮೀನಾರಾಯಣ ಮಧ್ಯೆ ಮತ್ತೊಬ್ಬ ಮುಂದೆ ಅವನ ಪರತರ ಆಗ್ತಾ ಇದೆ ಮಿಷ್ಟು ಪರತಮ ಆಗ್ತಾ ಇದೆ ಆ ಪ್ರಶ್ನೆ ಬರಲ್ಲ ಅಂತ ಹಾಗಾಗಿ ಪರತರ ಮತ್ತು ಪರತಮ ಅಂದ್ರೆ ಒಂದೇ ಅರ್ಥ ಸರ್ವೋತ್ತಮ ಅಂತ ಅರ್ಥ ಎಷ್ಟೇ ಹಾಕಿದ್ರು ಕೂಡ ತಮ ತಮ ಹಾಕಿದ್ರು ಕೂಡ ಅರ್ಥ ಅಷ್ಟೇ ಅರ್ಥ ಆಯ್ತಾ ಹೀಗೆ ಕೃಷ್ಣ ಹೇಳ್ತಾನೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಮತ್ತ ಅನ್ಯತ ಪರತರಂ ನಾಸ್ತಿ ಹೇಳುವಾಗ ಚಿದಿತ್ಿತ್ ಪಡಿ ಆ ಶಬ್ದ ಕಂಚಿ ಅಸ್ತಿದಿ ಜಡಪದಾರ್ಥೋ ಇಲ್ಲ ಶುದ್ಧ ಚೈತನ್ಯ ಪದಾರ್ಥ ಇಲ್ಲ ಚಿತ್ ಕ್ ಅಸ್ತಿ ಮತ್ತ ಅನ್ಯ ಪರತ ಕಿಂಚಿನ ಪೇದ ಅರ್ಥ ಏನು ಚೈತನ್ಯವಾಗಲಿ ಜನವಾಗಲಿ ಸ್ತ್ರೀಯಾಗಲಿ ಪುರುಷರಾಗಲಿ ಯಾವ ಪದಾರ್ಥ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ ಈ ಒಂದು ಚೆನ್ನಾಗಿ ಹೇಳ್ತಾನೆ ಆ ದೃಷ್ಟಾಂತ ಕೊಡುವಾಗ ನಾನು ಈಗ ಎಷ್ಟೋ ಈಗ ಮತ್ತೊಮ್ಮೆ ಅದನ್ನು ನೆನಪು ಮಾಡ್ತಾ ಇದ್ದೇನೆ ಲೌಕಿಕ ದೃಷ್ಟಾಂತ ಒಂದು ಇನ್ನೊಂದು ವೈದಿಕ ದೃಷ್ಟಾಂತ ಉಪನಿಷತ್ತನ್ನು ಓದಿಕೊಳ್ಳದೆ ಇದ್ದೇವರಿಗೆ ಇದು ಕನ್ವಿನ್ಸ್ ಆಗುವುದಿಲ್ಲ ಅವರಿಗೆ ಲೌಕಿಕ ದೃಷ್ಟಾಂತವನ್ನೇ ಕೊಡಬೇಕು ಆಧಾರ ಆಧೇಯ ಭಾವೇನ ಆಶ್ರಯ ಆಶ್ರಿತ ಭಾವದಿಂದ ಪರಮಾತ್ಮ ಆಶ್ರಯನಾಗಿ ಉತ್ತಮ ಆಶ್ರಿತವಾಗಿ ಇದು ಅಧಮ ಇದಕ್ಕೆ ದೃಷ್ಟಾಂತ ಹೇಗೆ ಅಂದ್ರೆ ನೂಲಿನ ಮಣಿಯ ಒಳಗೆ ನೂಲು ಸೇರಿ ಒಳಗಿದ್ದು ನೂಲನ್ನು ಮಣಿಯನ್ನು ಧಾರಣೆ ಮಾಡುವಂತೆ ಪರಮಾತ್ಮ ಎಲ್ಲ ಜೀವರ ಒಳಗೆ ಸೇರ್ಕೊಂಡು ಅವರನ್ನು ಧಾರಣೆ ಮಾಡ್ತಾನೆ ಅವರ ಆಶ್ರಯ ಕೊಡ್ತಾನೆ ಅವರ ಪಾಲನೆ ಪೋಷಣೆ ಮಾಡ್ತಾನೆ ಅವರ ಸ್ಥಿತಿ ಇವನ್ ಅಧೀನ ಇದು ಲೋಕ ದೃಷ್ಟಾಂತ ಇನ್ನು ಓದ ಸ್ವಲ್ಪ ಉಪರಿಷತ್ತನ್ನು ಓದಿಕೊಂಡವರಿಗೆ ವೈದಿಕ ದೃಷ್ಟಾಂತವನ್ನು ಕೊಡಬಹುದು ಹೇಗೆ ಅಂದರೆ ಮಣ ಸೂತ್ರೇ ಮಣಿಗಣ ಇವ ಅಂತಲ್ಲಿ ಸೂತ್ರ ಅಂದ್ರೆ ದಾರ ಅಂತ ಒಂದರ್ಥ ಸೂತ್ರ ಅಂದ್ರೆ ಪ್ರಾಣನೆಂಬ ಸೂತ್ರ ಗೌತಮ ಸೂತ್ರೇಣ ಅಂತ ಉಪನಿಷತ್ತು ಸೂತ್ರ ಅಂದ್ರೆ ಮುಖ್ಯ ಪ್ರಾಣ ಪ್ರಾಣ ಸೂತ್ರಂ ಮಹಾನ್ ಬ್ರಹ್ಮ ಚಿತ್ತಂ ವಾಯು ಬಲಂ ಧೃತಿ ಸ್ಥಿತಿ ಯೋಗಸ್ಥವೈರಾಗ್ಯಂ ಅಂತ ಹೇಳಿದಂತೆ ಪ್ರಾಣದೇವರು ಈ ಜಗತ್ತಿನ ಆಶ್ರಯ ಅವರು ಸೂತ್ರ ಪ್ರಾಣದೇವರು ಸೂತ್ರರಾದ್ರಿಂದಾಗಿ ಉಪನಿಷತ್ತಿನ ಸೂತ್ರ ಅವರು ಪ್ರಾಣದೇವರು ಅವರನ್ನು ಆಶೈಸ್ಕೊಂಡು ಮಣಿಗಣ ಅಲ್ಲಿ ರತ್ನದ ಸಮುದಾಯ ಅಂತ ಅಲ್ಲಿ ಅರ್ಥ ಇಲ್ಲಿ ಏನು ಮಣಿಗಣ ಅಂದ್ರೆ ಮಣಿಗಳು ಅಂದ್ರೆ ಉಪನಿಷತ್ತಿನ ಮಣಿ ತಗೊಳ್ಬೇಕು ಉಪನಿಷತ್ತಿನ ಸೂತ್ರ ತಗೊಳ್ಬೇಕು ಉಪನಿಷತ್ತಿನ ಮಣಿಯ ಗಣ ತಗೊಳ್ಬೇಕು ಪೂರ್ತಿ ಉಪನಿಷತ್ತು ಯಾಕೆ ಅಂದ್ರೆ ಇದು ಉಪನಿಷತ್ತಿನ ಸಾರ ಹೇಳ್ತದೆ ಅಲ್ವ ಭಗವದ್ಗೀತೆ ಉಪನಿಷತ್ತಿನ ಸಾರ ಹೇಳುವಾಗ ಉಪನಿಷತ್ತಿನ ಭಾಷೆಯಲ್ಲೇ ನಾವು ಅರ್ಥೈಸಬೇಕಾಗತ್ತೆ ಅದೂ ಒಂದು ಅರ್ಥ ಹೇಳಲೇಬೇಕು ಹಾಗಾಗಿ ಅಂಧೋಮಣಿಂ ಅವಿಂದ ಅಂತ ಉಪನಿಷತ್ತು ಅಂಧೋಮಣಿಂ ಅವಿಂದ ಅಂದ್ರೆ ಕಣ್ಣಿಲ್ಲದವನು ಮಣಿಯನ್ನು ತಿಳಿದನು ಕಣ್ಣಿಲ್ಲದವನು ಮಣಿಯನ್ನು ತಿಳಿದವನು ಅಂದ್ರೆ ಒದಟಿನಂತೆ ಇರ್ತಕ್ಕಂತಹದ್ದು ಅಪರೋಕ್ಷ ಜ್ಞಾನವಿಲ್ಲದ ವ್ಯಕ್ತಿ ಅಂಧ ಆತ ಪ್ರಯತ್ನ ಪಟ್ಟು ಉಪಾಸನೆ ಮಾಡಿ ಮಣಿರ್ಮುಖ ಪ್ರಧಾನಂತ ಉತ್ತಮ ಸ್ಥ ವಚೋಭವೇ ಅಂತ ಮಧ್ವಾಚಾರ್ಯ ಹೇಳಿದಂತೆ ಪ್ರಧಾನನಾದ ಸರ್ವೋತ್ತಮನಾದ ಭಗವಂತನನ್ನು ತಿಳಿದ ಮೊದಲು ಅವನು ಭಗವಂತನ ಅಪರೋಕ್ಷ ಜ್ಞಾನ ಅಲ್ಲದವನು ಇಲ್ಲದವನು ಅವನು ಕ್ರೂಡ ಅವನು ಗುರು ಅನುಗ್ರಹದಿಂದ ಭಗವದ ಅನುಗ್ರಹದಿಂದ ಭಗವಂತ ಕಂಡುಕೊಟ್ಟಾಗ ಈ ಮಣಿಯನ್ನ ಸರ್ವೋತ್ತಮನಾದ ಭಗವನ್ ಮಣಿಯನ್ನ ತಿಳಿದ ಹಾಗಾದರೆ ಮಣಿ ಎಂಬುದಕ್ಕೆ ಉಪನಿಷತ್ತಿನಲ್ಲಿ ಪ್ರಧಾನನಾದ ಸರ್ವೋತ್ತಮನಾದ ನಾರಾಯಣನನ್ನು ಮಣಿಯಿಂದ ಹೇಳ್ತಾರೆ ಮಣಿಯ ಗಣ ಮಣಿಯ ಗಣ ಅಂದ್ರೆ ಮನಿಯ ಪರಿವಾರದವರು ಅಂತ ಶಿವಗಣ ಅಂದ್ರೆ ಏನ್ರಿ ಶಿವಗಣ ಅಂದ್ರೆ ಏನ್ ಹೇಳ್ತೀರಿ ನೀವು ಶಿವನ ಗಣ ಶಿವನ ಪರಿವಾರ ಮಣಿ ಗಣ ಅಂದ್ರೆ ಸರ್ವೋತ್ತಮನಾದ ನಾರಾಯಣನ ಪರಿವಾರದವರು ನಾರಾಯಣನ ಪರಿವಾರದವರು ಯಾರು ನಾರಾಯಣನ ಆದೇಶವನ್ನು ಪರಿಪಾಲನೆ ಮಾಡ್ತಾ ಚಾಕ್ರಿ ಕೆಲಸ ಮಾಡುವವರು ಯಾರು ಇಷ್ಟು ದೇವತೆಗಳು ತತ್ವಾಭಿಮಾನಿ ದೇವತೆಗಳು ಇಂದ್ರಿಯಾಭಿಮಾನಿ ದೇವತೆಗಳು ಪ್ರಾಣ ಪಾನ ಉದಾನ ಸಮಾನ ಮುಖ್ಯ ಪ್ರಾಣನ ದಾಸಭೂತರಾದವರು ಅವರಾಗ್ತಾರೆ ಇಂದ್ರಿಯಾಭಿಮಾನಿ ದೇವತೆ ಹಾಗಾಗಿ ಮಣಿ ಅಂದರೆ ಸರ್ವೋತ್ತಮನಾದ ನಾರಾಯಣನ ದಾಸಭೂತರಾದ ಪರಿವಾರಗಳು ಇಂದ್ರಿಯಾಭಿಮಾನಿ ತತ್ವಾಭಿಮಾನಿ ದೇವತೆಗಳು ಅವರೆಲ್ಲ ಯಾರನ್ನು ಆಶ್ರಯಿಸಿಕೊಂಡಿದ್ದಾರೆ ಅವರಿಗೆ ಆಶ್ರಯ ಕೊಟ್ಟವರು ಯಾರು ರಣದೇವಲ್ವೇ ಉಪನಿಷತ್ತಿನ ಗೊತ್ತಾಗೋದಿಲ್ವ ಉಪನಿಷತ್ತಿನಲ್ಲಿ ಅರಾನ ರಥನಾಭವು ಅರಾಯುವ ನಕಲಾಭವು ರಥದ ನಾಭಿಯಲ್ಲಿ ಎಲ್ಲ ಏನು ಆಶ್ರಸ್ಕೊಂಡು ಹೇಳ್ತಾರೆ ರಥದ ಮಧ್ಯದಲ್ಲಿ ನಾದಿ ನಾಭಿಯನ್ನು ಆಶ್ರಸ್ಕೊಂಡು ಯಾವುದೇ ಅರ ಅದಕ್ಕೆ ಅಲಗು ಚಕ್ರದ ಇತ್ತು ಹಾಗೆ ಪ್ರಾಣದೇವರನ್ನು ಆಶ್ರಯಿಸಿಕೊಂಡು ಎಲ್ಲಾ ಇಂದ್ರಿಯ ಅಭಿಮಾನಿ ಎಲ್ಲಿಯಾದ್ರೂ ಪ್ರಾಣದೇವರು ಹೊರಟು ಬಿಟ್ರೆ ಅಲ್ಲಿ ಕುತ್ಕೊಳ್ಳಿಕ್ಕೆ ನಾನೇ ಸಿಲ್ತ ನಾನೇ ಸಿಲ್ಲ ಹೇಳ್ಕೊಂಡ್ರು ತಾನು ವರಿಷ್ಠ ಪ್ರಾಣಹ ಉಚ ಅಹಮೇವ ಏತದ್ ಬಾಣಂ ಅವಧಾರಯಾಮಿ ನಾನೇ ಈ ಶರೀರವನ್ನ ಅವಲಂಬಿಸಿ ಜನ ಧಾರಣ ಕೋಶರೇ ಮಾಡ್ತಾ ಇದ್ದೇನೆ ಏ ನಂಬಿಲ್ಲ ಆಗ ಅವರಿಗೆ ನಂಬಿಕೆ ಹುಟ್ಟೋರು ಒಂದು ಚಮತ್ಕಾರ ತೋರಿಸ್ತಾನೆ ಮುಖ್ಯ ಪ್ರಾಣ ಇದ್ದಕ್ಕಿದ್ದಾಗ ದೇಹದಿಂದ ನಿರ್ಗವಿಶ್ಲೇಖರು ಮಾಡಿದಾಗ ಆ ತತ್ವಾಭಿಮಾನಿ ಇಂದ್ರಿಯಾಭಿಮಾನಿ ದೇವತೆಗಳು ದೊಡ್ಡ ಜೇನು ನೊಣ ರಾಜ ಜೇನು ನೊಣ ಆ ಜೇನು ಗೂಡಿನಿಂದ ಹೊರಟಾಗ ಎಲ್ಲ ಪರಿವಾರ ಜೇನು ಹೊರಟು ಹೋಗುವಂತೆ ಈ ದೇಹದಿಂದ ನಿರ್ಮಿಸುರು ಮಾಡಿದರು ಓಡಪ್ಪ ಶಾಂತ ಮೂರ್ತಿ ನಿಮಿಷ ಮೂರ್ತಿಯನ್ನು ಶಾಂತ ಮಾಡುವು ನಮಗೆ ನೀನು ಇಲ್ಲ ನೀವು ಕೂತ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳಿದರು ಹಾಗರೆ ಈ ಪ್ರಾಣ ದೇವರು ಅವರಿಗೆಲ್ಲ ಆಶ್ರಯ ಕೊಟ್ಟು ಪ್ರಾಣನ ಆಶ್ರಯದಲ್ಲಿ ಎಲ್ಲವರು ಇರ್ತಾರೆ ತತ್ವಾಭಿಮಾನಿ ದೇವತೆಗಳು ದರ್ಥ ಆಗಿದೆಯೇ ಇಲ್ಲೋ ಆಗಿದೆಯೋ ಉಪನಿಷತ್ತು ಹೇಳ್ತದೇ ಇಲ್ಲೋ ಚಕ್ರದ ಕಡ್ಡಿಗಳೆಲ್ಲ ಚಕ್ರದ ನಾಭೆಯಲ್ಲಿ ಆಶ್ರಯಿಸಿಕೊಂಡಿರುವಂತೆ ಗಾಡಿಯ ನಾಭಿಯಲ್ಲಿ ಹಾಗೆ ಎಲ್ಲರೂ ಆಶ್ರಯಿಸಿಕೊಂಡಿದ್ದಾರೆ ಹಾಗೆ ಅದು ಒಂದು ದೃಷ್ಟ ಅಂತ ಇಲ್ಲಿ ಹೇಳಬಹುದು ಹೀಗೆ ಲೌಕಿಕ ದೃಷ್ಟ ಅಂತ ಮತ್ತು ಯಾರ ದೃಷ್ಟ ಅಂತ ವೈದಿಕ ದೃಷ್ಟ ಅಂತ ಎರಡು ಓದ್ಕೊಂಡವರಿಗೆ ಶಾಸ್ತ್ರವನ್ನು ಓದ್ಕೊಂಡವರಿಗೆ ಎರಡು ಲೌಕಿಕ ವೈದಿಕ ಓದ್ಕೊಂಡಿದ್ದವರಿಗೆ ಕನ್ವಿಸ್ ಆಗುದಿಲ್ಲ ಅದಕ್ಕೆ ಲೌಕಿಕ ಮಾತ್ರ ದೃಷ್ಟ ಅಂತ ಇಟ್ಕೊಂಡು ಅಂತೂ ಇಂತೂ ಪ್ರಾಣದೇವು ಎಲ್ಲಾ ಸತ್ವಾಭಿಮಾನಿ ದೇವತೆಗಳ ಆಶಯ ಅಂತ ಹೇಳುವಾಗ ಹರಿಸರೋತ್ತಮದ ಜೊತೆಗೆ ವಾಯು ಜೀವಂತವೂ ಇಲ್ಲಿ ಸೂಕ್ಷ್ಯವಾಗಿ ತು ತಿಳ್ಕೊಳ್ಬೇಕಾಗುತ್ತೆ ಸರಿ ಇದು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾದದ್ದು ಹರಿಸರ್ವೋತ್ತಮ ಪ್ರಜಾನ ಪ್ರತಿಯೊಬ್ಬರೂ ಭಗವಂತ ಈ ಪ್ರಕೃತಿಯಿಂದ ಭೂಮಿ ಮೊದಲಾದಂತಹ ಅಷ್ಟ ಕಾರ್ಯಗಳನ್ನು ವಿಕಾಸಗೊಳಿಸಿ ಅದಕ್ಕೆ ನಿಯಾಮಕನಾಗಿದ್ದು ನಿಯಮನ ಮಾಡ್ತಾ ಅದರ ಅಸ್ತಿತ್ವಕ್ಕೆ ಕಾರಣನಾಗಿದ್ದಾನೆ ಇದು ಜನರಲ್ ಜ್ಞಾನ ಪ್ರತಿಯೊಬ್ಬರೂ ಮೋಕ್ಷಗಳು ತಿಳಿಕೊಳ್ಳಲೇಬೇಕಾದ ಸರ್ವರಿಗೂ ಕುಮುಕ್ಷಗಳಿಗೆ ಸಂಬಂಧಪಟ್ಟ ಪ್ರಮೇಯಗಳನ್ನು ಹೇಳಿದ್ರು ಇದನ್ನು ಜ್ಞಾನ ಅಂತ ಕರೀತಾರೆ ಇನ್ನು ಮುಂದೆ ವಿಶೇಷ ಜ್ಞಾನ ಅದು ಎಲ್ಲರೂ ಅದನ್ನು ತಿಳ್ಕೊಂಡು ಉಪಾಸನೆ ಮಾಡುವಂತಹ ಮಾಡಬೇಕಾಗಿಲ್ಲ ತಿಳ್ಕೊಳ್ಳಿ ಪ್ರತಿಯೊಬ್ಬರೂ ತಿಳ್ಕೊಂಡು ಉಪಾಸನೆ ಮಾಡಲಿಕ್ಕಲ್ಲ ಅದು ಅವರವರ ವೈಯಕ್ತಿಕವಾದ ಸಿದ್ಧಿಗೆ ಸಂಬಂಧಪಟ್ಟ ವಿಶೇಷ ಜ್ಞಾನ ವಿಶೇಷ ಪ್ರಮೇಯ ವಿಶೇಷ ಮಹಿಮೆ ಅದನ್ನು ಈಗ ಹೇಳಲಿಕ್ಕೆ ಕೃಷ್ಣ ಶುರು ಮಾಡಿದ್ದಾರೆ ಅದು ವಿಜ್ಞಾನ ಅದನ್ನೆಲ್ಲ ಹಾಗೆ ಹೇಳ್ತಾರೆ ವಿಜ್ಞಾನ ಅದು ಒಟ್ಟಿಗೆ ನಾಲ್ಕು ಶ್ಲೋಕದಲ್ಲಿ ಅದನ್ನು ನಿರೂಪಣೆ ಮಾಡ್ತಾನೆ ಕೃಷ್ಣ ವಿಶೇಷ ಪ್ರಮೇಯವನ್ನು ವಿಶೇಷ ಮಹಿಮೆಯನ್ನ ಅದು ಎಲ್ಲರಿಗೂ ಸಂಬಂಧಪಟ್ಟದ್ದಾಗಲಿಕ್ಕಿಲ್ಲ ಉಪಾಸನೆಯ ಕೆಲವರಿಗೆ ಸಂಬಂಧಪಟ್ಟದ್ದಾಗಲಿ ಅದನ್ನು ಹೇಳ್ತಾನೆ ಭೂಮಿ ರಸೋಹ ಮತ್ಸು ಕೌಂಟೇಯ ಪ್ರಭಾತ್ಮಿ ಸರ್ವ ವೇದೇಶು ಶಬ್ದ ಕೇ ಪೌರುಷೂ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಇದರ ಅರ್ಥವನ್ನು ಸ್ವಲ್ಪ ಒಂದು ರೀತಿಯಾಗಿ ಮೇಲ್ನೋಡ್ಸಕ್ಕೆ ಅರ್ಥ ತೋರುತ್ತದೆ ನೀರಿನಲ್ಲಿ ಏನಿದೆ ನೀರಿನಲ್ಲಿ ಅಸಾಧಾರಣವಾದ ಗುಣ ಯಾವುದು ಹೇಳಿ ನೀರಿನಲ್ಲಿ ಒಂದು ವಿಶಿಷ್ಟವಾದ ಗುಣ ಏನು ಯಾವ ರಸ ರಸ ಅಲ್ಲ ಈಗ ಅದೇ ಚಿಕ್ಕದನ್ನು ಇಟ್ಕೊಳ್ಳೋಣ ಎಷ್ಟು ಸತ್ರ ನೀರು ಕೊಡಬೇಕು ಅದು ಮಧುರ ರಸ ನೀರಿನಲ್ಲಿ ಸಹಜವಾಗಿರುವುದು ಮಧುರ ರಸ ಆದರೆ ಇನ್ನೇನಾದರೂ ಸೇರ್ಕೊಂಡ್ರೆ ಅದು ಸಹಜ ಆಗಿದೆ ನೀರಿನಲ್ಲಿ ಮಧುರ ರಸ ಕಷ್ಟ ಹೇಳ್ತಾರೆ ನೀರಿನಲ್ಲಿ ಏನು ಮಧುರ ರಸ ಇದೆ ಅದು ನಾನು ಚಂದ್ರ ಸೂರ್ಯನಲ್ಲಿ ಜಗತ್ತನ್ನು ಬೆಳಗಿಸುವ ಒಂದು ಪ್ರಕಾಶ ಹೆಂಗಿದೆ ಅದು ನಾನು ವೇದದಲ್ಲಿ ಹೋಂತಹ ನಾನು ಪುರುಷರಲ್ಲಿ ಪೌರುಷ ನಾನು ಇದು ನಮಗೆ ವಿಷಯ ಏನಂದ್ರೆ ರಸದೇವರ ರಸ ಜನ ಅದು ದೇವರಾಗುವುದು ಅಥವಾ ಶಶಿಶೂರ್ಯ ಸೂರ್ಯ ಪ್ರಭೆ ಅದು ದೇವರಾಗುವುದು ಅಥವಾ ಓಂಕಾರವೇ ದೇವರ ಓಂ ಎಂಬ ಶಬ್ದ ದೇವರಾಗ್ತಾನ ಅಥವಾ ಪುರುಷರಲ್ಲ ಪುರುಷ ದೇವರ ಅಲ್ಲ ಆದ್ರ ಈ ರೀತಿಯಾಗಿ ಹೇಳಿಕೊಳ್ಳುವುದರ ಔಚಿತ್ಯ ಏನು ಎಂಬುದಾಗಿ ಹೇಳಿದಾಗ ಹೇಳಿಕೊಂಡಾಗ ಅದಕ್ಕೆ ಆಚಾರ್ಯರು ಅರ್ಥ ವಿವರಣೆ ಮಾಡ್ತಾ ಇದ್ದಾರೆ ಅದರ ಅಭಿಪ್ರಾಯ ಏನು ಅಂದರೆ ನೋಡಿ ನೀರಿನಲ್ಲಿ ಸಾರಭೂತವಾದ ಅಸಾಧಾರಣ ಸ್ವಾಭಾವಿಕವಾದ ಧರ್ಮ ಮಾಧುರ್ಯ ರಸ ಆದರೆ ಬೇರೆ ಎಲ್ಲ ಗುಣಗಳು ನೀರಿನ ನೀರಿನಲ್ಲಿ ಬಹಳ ಗುಣಗಳಿದೆ ಸ್ಪರ್ಶ ಇಲ್ಲವೇ ಉಂಟು ಎಂಬ ಗುಣ ಇಲ್ಲವೇ ಉಂಟು ಗುಣಗಳಿದೆ ಅದರಲ್ಲಿ ನೀರಿನಲ್ಲಿ ಒಂದು ಅಸಾಧಾರಣವಾದ ಗುಣ ಯಾವುದು ಅಂದರೆ ಅದು ರಸ ಆ ರಸ ಅದು ನೀರಿನ ಗುಣವಾಗಿಯೇ ಉಳಿಯುವಂತೆ ಮಾಡಿದವನು ನಾನು ನೀರಿನ ಗುಣಗಳು ರಸಕ್ಕೆ ಶ್ರೇಷ್ಠತ್ವ ಬಂದವನು ನಾನು ಆ ರಸವೇ ಇರುವ ಸಾರವನ್ನು ಗ್ರಹಣ ಮಾಡುವುದು ನಾನು ಇಷ್ಟು ಅರ್ಥದಲ್ಲಿ ಕೃಷ್ಣ ಏನು ಹೇಳ್ತಾನಂದ್ರೆ ರಸೋಹಂ ಅಪ್ಸೋ ಅದನ್ನ ಹೇಳ್ತಾ ಕುತ್ಕೊಳ್ಳಿಕ್ಕಾಗಲ್ಲ ಹೀಗೆ ಹೇಳಿಕ್ಕಾಗತ್ತಾ ನಾನು ನೀರಿನ ರಸದ ರಸತ್ವನಿಯಾಮತ ಅದಕ್ಕೆ ಶ್ರೇಷ್ಠತ್ವ ಕಟ್ಟವನು ಅದನ್ನೆಲ್ಲ ಭೋಜನ ಮಾಡುವನು ಇಷ್ಟು ಹೇಳಿದ್ರೆ ದೊಡ್ಡದಾಗತ್ತೆ ಟೈಮ್ ಶಾರ್ಟ್ ಟೈಮ್ ಅಂದ್ರೆ ಹೆಚ್ಚು ಗುಣ ಹೇಳ್ಬೇಕು ನಿಮಗೆ ಗೊತ್ತಿಲ್ಲ ಕೆಲವು ಸಂದರ್ಭದಲ್ಲಿ ಕನ್ಫ್ಯೂಷನ್ ಆಗುವ ರೀತಿಯಲ್ಲಿ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಅದು ಅವಲಂಬಿವಕ್ಷೆ ಬೇರೆ ಇರುತ್ತೆ ಯಾಕೆಂದ್ರೆ ಹೆಚ್ಚ ಒಂದು ಶಬ್ದ ಹೇಳಿದರೆ ತುಂಬ ದೇವರು ಗುಣ ಹೇಳಿ ಅದಕ್ಕೆ ನೀವು ಬಿಡಿ ಬಿಡಿಯಾಗಿ ಒಂದೊಂದೇ ಶಬ್ದಿಂದ ಒಂದೊಂದೇ ಗುಣ ಹೇಳ್ತಾ ಕೂತ್ಕೊಂಡ್ರೆ ಅದಕ್ಕೆ ಕುತೂಹಲ ಬೇಗ ಬೇಗ ಬೇಗ ಹೇಳಬೇಕು ಅಂತ ಈಗ ವಿವರಿಸಬೇಕಾಗತ್ತೆ ಹೀಗೆ ಹೇಳ್ಬೇಕೆ ಕೃಷ್ಣ ಅಹಂ ಅಪಾಮ್ ರಸಸ್ಯ ನಿಯಾಮಕ ಅಪಾಮ್ ರಸಸ್ಯ ಭೋಗ ಅಪಾಂ ಶ್ರೇಷ್ಠ ಅಧರ್ಮ ಶ್ರೇಷ್ಠ ಧರ್ಮ ತಿಯಾಮಕ ಹಬ್ಬ ಎಷ್ಟೊಂತ ಐತ್ರಿ ಒಂದು ಮೂರು ಗುಣ ಹೇಳಲಿಕ್ಕೆ ಮೂರು ವರ್ಡ ಪ್ರಯೋಗ ಮಾಡಬೇಕಾದ ಅದಕ್ಕೆ ಸರಿ ಅನ್ನಿಸೋದಿಲ್ಲ ಅದು ಹೇಳ್ತಾರೆ ಆ ಮಹಾನುಭಾವಳ ವೇದಾಭಿಮಾನಿನಿಯಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ ಅವಳಿಗೆ ನಿಜೇ ಹರುಣ ನಿಂಬಾಡಿ ಬಗಡುವ ತ್ರಿಗುಣವಾಗಿ ಜಗನ್ನಾಥ ಭಾತೃ ಹೇಳ್ತಾರೆ ಅವರು ಸಕ ನಿ ಸಕಲ ನಿಗಮ ತತಿಗಳ ಅತಿಕ್ರಮಿ ಬಗದೇ ನೂತ ಕಾಣುತ್ತ ಬಾರಿ ಬಗುಳುವ ತ್ರಿಗುಣ ಮಾನಿ ಮಹಾಲಘುಮಿ ಸಂತೈಸರು ಅದು ಬರ್ತಾರೆ ಜಗನ್ನಾಥಾದರು ಆ ವೇದಾಭಿಮಾನಿ ಲಕ್ಷ್ಮೀ ದೇವಿಗೆ ತುಂಬ ಗುಣ ಹೊಸ ಹೊಸ ತೊಳಿತಾ ಇರ್ತದಂತೆ ಗುಣ ಬ್ಯಾಶಾಗ್ತಾ ಇರುವಾಗ ಬೇಗ ಬೇಗ ಬೇಗ ಬೇಗ ತಮತ ಅಂತವ್ರೆ ಮಾತಾಡೋ ಗೊತ್ತು ಅಂತ ಈಗ ಹೇಳಿ ಬಿಡ್ತಾಳೆ ವಿವರಣೆ ಕೊಡ್ಲಿಕ್ಕೆ ಹೋಗಲ್ಲ ಅಂದ್ರೆ ಒಂದು ಹೇಳಿದ್ರೆ ಅದಕ್ಕೆ ಅಪಾರ್ಥ ಆಗುದು ಜಾಸ್ತಿ ತಾಮರರಿಗೆ ಆದರೆ ಆ ಗುಣವನ್ನು ಹೇಳಿದಾಗ ಅದನ್ನು ಬಿಡಿಸ್ಲಿಕ್ಕೆ ಹೋಗೋಲ್ಲ ಅವಳು ಬಿಡಿಸ್ತಾ ಇದ್ರೆ ಆಗುದಿಲ್ಲ ಈ ಗುಣ ಹೇಳಿಕ್ ಆಗೋಲ್ಲ ಹೊ ಹೊಡಿತಾ ಇರ್ತದೆ ಗುಣ ಹೇಳಬೇಕಂದ್ರೆ ತವಕ ಒಂದು ಗುಣ ಹೇಳಿ ಅದನ್ನು ವಿವರಣೆ ಕೊಡ್ತಾ ಬಂದ್ರೆ ಆ ಗುಣಾಂತರ ಹೇಳಲಿಕ್ಕೆ ತೊಂದರೆ ಆಗುತ್ತೆ ಅಡೆ ಬರ ಅಡೆತಡೆ ಬರುತ್ತೆ ಗುಣಾಂತರ ಹೇಳಬೇಕಂತ ಕುತೂಹಲ ಇರುವಾಗ ಒಂದು ಗುಣ ಯಾವುದೋ ಒಂದು ಶಬ್ದ ಎಂದು ಹೇಳಿದ್ರೆ ಅದನ್ನು ಬಿಡ್ಲಿ ಕುಳ್ಕೋಲ್ಲ ಅವಳು ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಉಂಟು ಎಷ್ಟು ಅರ್ಥ ಗೊತ್ತುಂಟ ಇದಕ್ಕೆ ಇದನ್ನು ಬಿಡಿಸುವುದಿಲ್ಲ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಒಂದಿದೆ ಬೇರೆಯವರಿಗೆ ಅರ್ಥ ಆಗೋದೇನು ದೇವರಿಗೆ ಸದೃಶ ಪದಾರ್ಥವೂ ಇಲ್ಲ ವಿಜಾತಿಯ ಪದಾರ್ಥ ಇಲ್ಲ ಅವನಲ್ಲಿ ಭಿನ್ನವಾದ ಯಾವ ಪದಾರ್ಥವೂ ಇಲ್ಲ ಅವನೊಬ್ಬನೇ ಒಂದು ಒಂದರ್ಥ ಆಗತ್ತೆ ಒಂದು ತತ್ವ ಅದ್ವಿತೀಯ ತತ್ವ ಎರಡನೇ ಪದಾರ್ಥವೇ ಇಲ್ಲಂದ್ರೆ ಏಕಮೇವ ಅದ್ವಿತೀಯ ಬ್ರಹ್ಮ ಅಂತ ಅಪಾರ್ಥ ಬರುವ ರೀತಿಯಲ್ಲಿ ವೇದಾಭಿಮಾನಿನಿ ಹೇಳ್ತಾರೆ ಇದನ್ನ ನಿರ್ವಹಣೆ ಮಾಡಬೇಕು ಅವಳು ಹೇಳ್ತಾಳೆ ನನ್ನ ಮಗ ಬರ್ತಾನೆ ಅವನು ಬಿಡುತ್ತಾನೆ ನಾನು ಈ ಗಂಧನ ಗುಣ ಹೇಳಲಿಕ್ಕೆ ನನಗೆ ಸಣ್ಣ ಇಲ್ಲ ಹೋಗ್ತೇನೆ ನನ್ನ ಮದ ಹೇಳ್ತಾನೆ ಅವರು ಹೇಳ್ತಾನೆ ನಾನು ಹೇಳಲಿಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ ಫ್ಲಾಶ್ ಆಗ್ತಾ ಇರ್ತದೆ ಅವಳಿಗೆ ನಾನು ಮದ ಹೇಳ್ತಾನೆ ನನ್ನನ್ನು ಕೇಳ್ಬೇಕು ಅಂತ ಹೇಳ್ತಾರೆ ಇಡ್ಲಿಕ್ಕೆ ಹೋಗಲ್ಲ ಅವಳು ಮತ್ತೆ ಹಸುರ ಜನರಿಗೆ ತಪ್ಪಾಗಿ ಅರ್ಥ ಇರ್ಬೇಕಂತ ಅವ್ರಿಗೆ ವಿವರಿಸೋದಿಲ್ಲ ಇನ್ನು ಗುಣಾಂತರ ಕುಟುಂಬ ಸದ್ಜನರಿಗೆ ನನ್ನ ಮಗ ಒಂದು ಮದ್ವರೂಪದೇ ಹೇಳ್ತಾನೆ ಅಂತ ಅದನ್ನ ಮಧ್ವಾಚಾರ ಅದನ್ನ ಗುಣಾಂತರ ಕುಟುಂಬ ವಿವರಣೆ ಮಾಡ್ಲಿಕ್ಕೆ ಹೋಗಲ್ಲ ಅಂತ ಹಾಗಾದ್ರೆ ಮಧ್ವಾಚಾರ ಅದಕ್ಕೆ ಅರ್ಥ ಹೇಳಿದ್ದು ಏನಂತ ಏಕ ಮೇವ ಅದ್ವಿತೀಯ ಒಬ್ಬ ಅಂದ್ರೆ ಏಕ ಏವ ಅದ್ವಿತೀಯ ಬ್ರಹ್ಮ ಏಕಏವ ಅಂದ್ರೆ ದೇವರು ಒಬ್ಬರೇ ಅಂದ್ರೆ ಅರ್ಥ ಅಲ್ಲ ದೇವರಲ್ಲಿ ಅವನ ಶರೀರ ಇದೆ ಅವನ ಆನಂದಾದಿ ಗುಣಗಳಿದೆ ಅವನ ಕ್ರಿಯೆಗಳಿದೆ ಅದು ಏಕಮೇವ ಅವನಿಗೂ ಅವನ ಗುಣಗಳಿಗೆ ಭೇದವೇ ಇಲ್ಲ ಅಭಿಲ್ಲ ಭೇದೇದೂ ಇಲ್ಲ ದೇವ ಭೇದೇದವೂ ಇಲ್ಲ ಏಕವೇವ ಅಂದ್ರೆ ದೇವರು ದೇವರ ಗುಣಕ್ಕೂ ದೇವರು ದೇವರ ದೇಹಕ್ಕೂ ದೇವರು ದೇವರ ಕ್ರೇದು ಅವನು ಏಕವೆಂದ ಜ್ಞಾನಾನಂದ ಬೆರುತ್ತೋ ಏಕ ಅದು ಏಕಏವ ಏಕಏ ಅಂದ್ರೆ ಅಭೇದವೇ ಇರುವುದು ಭೇದವೂ ಇಲ್ಲ ಭೇದ ಭೇದ ಇಲ್ಲ ಅಭೇದವೇ ಇರುವುದು ಅಥವಾ ಏಕ ಹೀಗಾದ್ರೆ ಏಳ ಶಬ್ದಕ್ಕೆ ಅವನಿಗೆ ಸದೃಶನಾದವನು ಇಲ್ಲ ದೇವರಿಗೆ ಸದೃಶನಾದವನು ಇಲ್ಲ ಅಥವಾ ಅದ್ವಿತೀಯಾದ್ರೆ ಸಮ ಅಧಿಕ ಸಮನೂ ಇಲ್ಲ ಅಧಿಕನೂ ಇಲ್ಲ ದೇವರಿಗೆ ಸಮಾನನಾದವನ ದೇವರಿಗಿಂದು ಉತ್ತಮ ಇಲ್ಲ ಇದನ್ನು ಬಿಡ್ಲಿಕ್ಕೆ ಹೋಗೋಲ್ಲದೇದ ಅರ್ಥ ಹೋಗೋ ಮಧ್ವಾಚಾರ ಬೆಳೆಸಿದ್ರು ಇನ್ನೊಂದು ಸರ್ವನ್ ಕಲ್ವಿರಂ ಬ್ರಹ್ಮ ನೋಡಿ ಅಪಾರ್ಥ ಆಗ್ತದಲ್ವಾ ಸರ್ವನ್ ಕಲ್ವಿಡಮ್ ಅಂದ್ರೆ ಏನ್ ಅರ್ಥ ಆಗತ್ತೆ ಬ್ರಹ್ಮನಿಗೂ ಜಗತ್ತಿಗೂ ಅಭೇದ ಇದೆ ಅಂತ ಅರ್ಥ ಆಗತ್ತೆ ಆದ್ರೆ ಲಕ್ಷ್ಮೀ ದೇವಿಗೆ ಏನ್ ಅಭಿಪ್ರಾಯ ಇದೆ ವೇದಾಭಿಮಾನಿ ಇಲ್ಲಿ ಅಂದ್ರೆ ಅಥವಾ ಆ ಮಂತ್ರದ ದೃಷ್ಟಿ ಏನ್ ಅಭಿಪ್ರಾಯ ಇರುತ್ತೆ ಅಂದ್ರೆ ಇಷ್ಟು ಚಿಕ್ಕ ಪುಟ್ಟ ಒಂದು ವಚನ ವಚನದಿಂದ ತುಂಬ ದೇವರು ಗುಣ ಹೇಳಬೇಕು ಅವನಿಗೆ ತವಕ ಲಕ್ಷ್ಮಿಗೂ ಹಾಗೆ ತವಕ ಇರುತ್ತೆ ಅದಕ್ಕೆ ಈಗ ಏನರ್ಥ ಹೇಳಬೇಕು ಅದೇ ಹೇಳ್ತಾರೆ ತದೀನಂ ಯತ ಸರ್ವ ಸೃಷ್ಟ ನಿಯಂತ್ರ ಸರ್ವ ಪ್ರಕಾಶಿತ ಅತಸರ್ವಶೀತಿ ಋಷಿಭಿಷ್ಟುತಃ ಅಂತ ಒಂದು ಮಾತು ಹೇಳ್ತಾರೆ ನೋಡಿ ಈಗ ಏನು ಹೇಳಬೇಕಾಗಿದೆ ಏನು ಹೇಳಬೇಕಾಗಿದೆ ಸರ್ವಂ ಕಲ್ವಿರ ಬ್ರಹ್ಮ ಅಂತ ಇದು ಮೇಲ್ನೋಟ್ಲಿಕ್ಕೆ ಅಪಾರ್ಥ ಪಡತ್ತೆ ಆದ್ರೆ ಈ ಒಂದು ವಚನದಿಂದ ದೇವರ ಬಹುಗುಣಗಳನ್ನು ಹೇಳಿದಾಗ ಆಗುತ್ತೆ ಬಹುಗುಣ ಲಾಭ ಆಗಲಿ ಎಂಬ ದೃಷ್ಟಿಯಿಂದ ಒಂದು ಶಬ್ದ ವಚನದಿಂದ ಒಂದು ವಾಕ್ಯದಿಂದ ದೇವರ ಬಹುಗುಣವನ್ನು ತಾನು ಹೇಳ್ಬೇಕು ಎಂಬ ತವತ ಆ ಮಹಾತಾಯಾದ ಲಕ್ಷ್ಮಿಗೆ ಇರುತ್ತೆ ಒಂದು ದೃಷ್ಟವನ್ನು ತಕ್ಕ ಮಟ್ಟಿಗಿರುತ್ತೆ ಆದ್ರಿಂದಾಗಿ ಅವರು ಏನ್ ಮಾಡ್ತಾರೆ ಅಂದ್ರೆ ಅಪಾರ್ಥ ಬರುವ ರೀತಿಯಲ್ಲಿ ಇದ್ರು ಕೂಡ ಅವರು ದೃಷ್ಟಿ ಬೇರೆ ಇರುತ್ತೆ ಆದ್ರಿಂದಾಗಿ ಬಹುಗುಣ ವಿವಕ್ಷೆಯಿಂದ ಏಕವತದಿಂದ ಒಂದೇ ಮಾತಿನಿಂದ ಬಹುಗುಣಗಳು ಆಗಬೇಕು ಬಹುಗುಣ ಚಿರ್ಕರಾಗಬೇಕು ತವತ ಅದಕ್ಕೆ ಸರ್ವಂ ಕಲ್ವಿಡಂ ಬ್ರಹ್ಮ ಅಂತ ಹೇಳಿದ್ರು ಅರ್ಥ ಏನ್ ಗೊತ್ತುಂಟ ಏನರ್ಥ ಗೊತ್ತುಂಟ ಸರ್ವಸ ಸರ್ವ ಜಗತ್ತಿನ ಸೃಷ್ಟಾರ ಸರ್ವ ಜಗತ್ತಿನ ಪಾಲನಾ ಕರ್ತ ಸರ್ವ ಜಗತ್ತಿನ ನಿಯಮನ ಕರ್ತ ಸರ್ವ ಜಗತ್ತಿನ ಸಂಹಾರಕರ್ತ ಸರ್ವ ಜಗತ್ತಿನ ಪ್ರಕಾಶಕ ಸರ್ವ ಜಗತ್ತಿನ ಸ್ಥಿಷ್ಟಿ ಸತ್ತ ಪ್ರತೀತಿ ಪ್ರವೃತ್ತಿಗೆ ಕಾರಣ ಇಷ್ಟು ಇದನ್ನೀಗ ಇದೇ ಅರ್ಥವನ್ನ ನೋಡಿ ಇಷ್ಟು ಗುಣಗಳು ಹೇಳಲಿಕ್ಕೆ ಸರ್ವಸರ್ವಸ ಸಂಹರ್ತ ಎಷ್ಟು ಶಬ್ದ ಹೇಳ್ಬೇಕಿರಿ ಎಷ್ಟು ಟೈಮ್ ವೇಸ್ಟ್ ಅವ್ರಿಗೆ ಇಷ್ಟ ಆಗಲ್ಲ ಅವರ ಮಟ್ಟ ಜ್ಞಾನ ಮಟ್ಟದ್ದು ಅದಕ್ಕೆ ಕುತೂಹಲದಿಂದ ಅವಳು ಬಿಟ್ಟು ಇಷ್ಟು ಗುಣ ಬೆಳಿತು ಸಿಕ್ಕಿಬಿಡತ್ತೆಂಕವಿಡ ಬ್ರಹ್ಮ ಅಂದ್ರೆ ಇಷ್ಟ ಅರ್ಥ ತುಂಬಿಕೊಂಡು ಅವಳು ಅರ್ಥ ಹಾಗಾಗಿ ತದ್ದುಗಳಿಗೆ ಅರ್ಥ ಆಗ ಹಾಗೆ ಜ್ಞಾನಿಗಳಿಗೆ ಬಹು ಅರ್ಥ ಬಹುಗುಣ ಲಾಭ ಆಗತ್ತೆ ಚಿಕ್ಕ ದಸರದಿಂದ ಬಹುಗುಣ ಲಾಭ ಆಗತ್ತಲ್ಲ ಇದನ್ನೇ ಶಾಸ್ತ್ರಕಾರ ಅನ್ನಂ ಬಹು ಕುರುವ ಏನ್ರಿ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ ಅನ್ನ ಬೇಗ ಹೆಚ್ಚು ಮಾಡಿದ್ರಿ ಅಂದ್ರೆ ಅಲ್ಲ ಅನ್ನ ನಾಮಕ ಪರಮಾತ್ಮನಲ್ಲಿ ಬಹುಗುಣ ಬುದ್ಧಿಯನ್ನು ಸಂಪಾದನೆ ಮಾಡಬೇಕು ಚಿಂತಾ ಮಾತಿನಿಂದ ಈ ಅಭಿಪ್ರಾಯದಿಂದ ಹೇಳ್ತಾ ಇದ್ದಾರೆ ಅದಕ್ಕೆ ಇದು ಹೇಳಿದ್ದು ನಾನು ರಸಸ್ಯ ನಿಯಾಮಕಃ ರಸಸ್ಯ ಭೋತ ರಸಸ್ಯ ಸಾರಧರ್ಮತ್ವ ಪ್ರಧ ಎಷ್ಟು ಒಂದು ಹೇಳಬೇಕ್ರಿ ಅಕ್ಕಲ್ಲೇ ಹೇಳೋಕ್ಕೆ ಬರೋಸತ್ತಿಲ್ಲ ಅದಕ್ಕೆ ಗಂಭೀರವಾಗಿ ಬಹುಗುಣಗಳು ಚಿಕ್ಕ ಒಂದು ಮಾತಿನಿಂದ ಬರಬೇಕು ಮೂರು ಮಾತುರಿನ ಮೂರು ಗುಣ ಬರದಲ್ಲ ಒಂದು ಮಾತುರಿನ ಬಹುಗುಣ ಬರಬೇಕು ಅದಕ್ಕೆ ಏನ್ಮಾಡ್ತಾರೆ ಅಹ್ ರಸ ಅಪ್ಸು ರಸ ಎಲ್ಲ ಅರ್ಥ ಬಂತು ಆ ನೀರಿನ ಆ ಮಾಧುರಿಯ ರಸಕ್ಕೆ ಶ್ರೇಷ್ಠತ್ವವನ್ನು ಕೊಟ್ಟವನು ಅದರ ಅದಕ್ಕೆ ನಿಯಾಮಕನಾನು ಅದಕ್ಕೆ ಅಸ್ತಿತ್ವವನ್ನು ಕೊಟ್ಟವನು ಅದಕ್ಕೆ ಹೀಗೆ ಅದರ ಸಾರಭೋಕ್ತ ಅದು ಇಷ್ಟೆಲ್ಲ ಅರ್ಥ ಬಂದಿರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಹೇಳ್ತಾರೆ ಅದನ್ನು ವ್ಯಾಖ್ಯಾನಕಾರರು ಜ್ಞಾನಿಗಳು ಇದ್ರೂ ಮಾತ್ರ ಅದು ಅರ್ಥ ಮಾಡಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಶಾಸ್ತ್ರಕಾರರು ಏನು ಮಾಡ್ತಾರೆ ಅಂದರೆ ಈ ವೇದಕ್ಕೆ ಭಗವದ್ಗೀತೆಗೆ ಎಲ್ಲದಕ್ಕೂ ಕೂಡ ಎರಡೂ ದೃಷ್ಟಿಕೋನ ಇರುತ್ತೆ ಒಂದೇ ದೃಷ್ಟಿಕೋನ ಇರುವುದಿಲ್ಲ ಏನಂದರೆ ಸಜ್ಜನರಿಗೆ ಪಾಪ ಸರಿಯಾಗಿ ಅರ್ಥ ಆಗಬೇಕು ಅಂತ ಹೇಳ್ಕೊಂಡು ಬಿಡಿಸಿ ಬಿಡಿಸಿ ಹೇಳ್ಬೋದಲ್ಲ ಅಂತ ಸಜ್ಜನರಿಗೆ ಅರ್ಥ ಆಗ್ಬೇಕಾದ್ರೆ ಬಿಡಿಸಿ ಬಿಡಿಸಿ ಹೇಳ್ಬೇಕಲ್ಲ ಅಂತ ಹೌದು ಒಪ್ಕೊಳ್ತೀವಿ ವೇದ ಅಷ್ಟೇ ಅರ್ಥ ಆಗ್ಬೇಕಂತ ಆದ್ರೆ ಪಾಮರು ಅವರಿಗೆ ಬಿಡಿಸಿ ಬಿಡಿಸಿ ಹೇಳ್ಬೇಕು ಕನ್ಫ್ಯೂಷನ್ ಆಗಿ ರೀತಿಯಲ್ಲಿ ಹೇಳಬಾರ್ದಲ್ಲ ವೇದ ಅದು ತತ್ವಜ್ಞಾನ ಹುಟ್ಟಿ ಗೊತ್ತಲ್ಲ ಭಗವದ್ಗೀತೆ ಆಗಲ್ಲ ಕನ್ಫ್ಯೂಷನ್ ಆಗಿ ರೀತಿಯಲ್ಲಿ ಯಾಕೆ ಹೇಳ್ಬೇಕು ಅಂತ ಅನಿಸ್ತದೆ ನಮಗೆ ಆದ್ರೆ ವೇದಕ್ಕೆ ಎರಡು ದೃಷ್ಟಿಕೋನವೂ ಇದೆ ಭಗವದ್ಗೀತೆ ಎರಡು ದೃಷ್ಟಿಕೋನ ಇದೆ ಗೊತ್ತಿರುವುದಿಲ್ಲ ಆಚಾರ್ಯರು ಹೇಳ್ತಾರೆ ವೇದ ಯಾಕೆ ಬಿಡಿಸಿ ಹೇಳೋದಿಲ್ಲ ಇನ್ನೊಂದು ಕಾರಣ ಇದೆ ಯಥಾಸುರಾಂ ಸುಜ್ಞಾನೇ ಜನನೇ ತಾತ್ಪರ್ಯಂ ಸರ್ವದಾ ಶ್ರುಥಾ ದುರ್ಜ್ಞಾನ ಜನನೇ ತಾತ್ಪರ್ಯಂ ಆಸುರೇಶುತ ಅಂತ ಒಂದು ಮಾತು ಮಧು ಆಚಾರ್ಯ ಹೇಳ್ತಾರೆ ವೇದಕ್ಕೆ ಎರಡು ದೃಷ್ಟಿ ಕೂಡ ಇದೆ ಯಾಕೆಂದ್ರೆ ವೇದವರನ್ನು ಅದನ್ನು ಉಪಯೋಗಿಸಿಕೊಳ್ಳುವಿದ್ದಾರೆ ಅಯೋಗ್ಯರೂ ಉಪದೇಶ ಅದನ್ನು ಉಪಯೋಗಿಸ್ಕೊಳ್ತಾರೆ ಯೋಗ್ಯರೂ ಉಪದೇಶ ಅದನ್ನು ಬಳಸಿಕೊಳ್ತಾರೆ ಯೋಗ್ಯರಿಗೆ ಮಾತ್ರ ವೇದದ ಫಲ ದಕ್ಕಬೇಕು ಅಯೋಧ್ಯರಿಗೆ ದಕ್ಕಬಾರದು ಅದು ಅಯೋಗ್ಯರಿಗೆ ಅಪಾತ್ರದಲ್ಲಿ ಜ್ಞಾನದಾನ ಮಾಡಬಾರ್ದಲ್ವಾ ನೀವು ಸರಿಯಾಗಿ ಡಿಟೇಲ್ ಆಗಿ ಹೇಳ್ತಾ ಹೋದ್ರೆ ಅಪಾತ್ರರಿಗೂ ಜ್ಞಾನ ಬಂದ್ಬಿಡುತ್ತೆ ಅಪಾತ್ರ ಎಂದೂ ಜ್ಞಾನದಾನ ಮಾಡಬಾರದು ಸಪ್ತಾತ್ರರಿಗೆ ಮಾತ್ರ ಮಾಡಬೇಕು ಆದ್ರಿಂದಾಗಿ ವೇಗ ನಿರ್ಣಯ ಕೊಡ್ಲಿಕ್ಕೆ ಹೋಗಿದೆ ಕನ್ಫ್ಯೂಷನ್ ಆಗುವ ರೀತಿಯಲ್ಲಿ ಇರುತ್ತೆ ಯಾಕೆ ಕನ್ಫ್ಯೂಷನ್ ಆಗ್ಲಿಕ್ಕೆ ಯಾರು ಯೋಗ್ಯರು ಅವರಿಗೆ ಕನ್ಫ್ಯೂಷನ್ ಆಗಬೇಕು ಅಂತ ಹೇಳಿ ಅದೇ ಭಗವದ್ಗೀತೆ ಅಪಾತ್ರ ಕೆಲವರಿಗೆ ಅಪಾರ್ಥ ಆಗ್ಬೇಕು ಒಂದು ಉದ್ದೇಶ ದುರ್ಜನ್ರಾದ್ರೆ ತಾಮಸರಾದ್ರೆ ವಿಚಾರ ಮಾಡಲಿಕ್ಕೆ ಹೋಗಲ್ಲ ಮೇಲ್ನೋಟಕ್ಕೆ ಏನರ್ತೋ ಅದೇ ಅರ್ಥ ಇಟ್ಕೊಂಡು ಹೋಗ್ಕೊಂಡು ಬಿಡ್ತಾರೆ ಸಜ್ಜನರಾದ ಮಾತ್ರ ಅವರಿಗೆ ಸಂಶಯ ಬರುತ್ತೆ ಅವರು ಮತ್ತೆ ಮತ್ತೆ ವಿಚಾರ ಮಾಡಿ ಸರಿಯಾದ ಅಂತ ತಿಳ್ಕೊಳ್ತಾರೆ ಯಾಕೆ ಸದ್ಜನರಿಗೆ ತತ್ವಜ್ಞಾನ ಪಡೆಯುವ ಯೋಗ್ಯತೆ ಇಲ್ಲದಾಗಿ ಅದಕ್ಕೆ ತಕ್ಕಂತೆ ಗುರುಗಳು ಸಿಗ್ತಾರೆ ಅದಕ್ಕೆ ತಕ್ಕಂತೆ ಅವರಿಗೆ ಸಂಶಯ ಬರುತ್ತೆ ಅದರ ಸಂಶಯ ಪರಿಹಾರ ಮಾಡ್ತಾರೆ ದುರ್ಜನ್ರಿಗೆ ತತ್ವಜ್ಞಾನ ಪಡೆಯುವ ಯೋಗ್ಯತೆ ಇಲ್ಲ ಆದ್ದರಿಂದಾಗಿ ಅವರಿಗೆ ಸರಿಯಾದ ಗುರುಗಳು ಸಿಗುವುದಿಲ್ಲ ಸಿಕ್ಕಿದ್ರು ಕೂಡ ಅವರು ಜಿಜ್ಞಾಸೆ ಮಾಡೋದಿಲ್ಲ ಮೇಲ್ನೋಟದ ಏನಾಗ್ತಾವೋ ಅದನ್ನು ತಿಳ್ಕೊಂಡು ಹಾಳಾಗಿ ಫಾರ್ ಎಕ್ಸಾಂಪಲ್ ದೃಷ್ಟಾಂತ ಯಾವುದು ಬ್ರಹ್ಮದೇವರತ್ರ ಸುರಪ್ರತಿನಿಧಿಗಳಾದ ಇಂದ್ರನೋ ಬಂದ ಅಸುರ ಪ್ರತಿನಿಧಿಯಾದ ಪ್ರಹ್ಲಾದನಾದ ವಿರೋಚನೋ ಬಂದ ಆದರೆ ಕಣ್ಣಿನೊಳಗೆ ಒಂದು ಕಾಣತ್ತೆ ಆ ಪುರುಷನೇ ಕಣ್ಣಿನೊಳಗಿರುವ ಪುರುಷ ಅವನು ಪರಮಾತ್ಮ ಅವನಿಗೆ ಕಣ್ಣಿನೊಳಗೆ ಪ್ರತಿಬಿಂಬ ಇದೆ ಪ್ರತಿಬಿಂಬವೇ ಬಿಂಬ ಜೀವ ಬ್ರಹ್ಮ ಐಕ್ಯದ ಅರಿವು ಬಂತು ತಪ್ಪಾಗಿ ಅರ್ಥ ಮಾಡಿಕೊಂಡ ಇಂದ್ರದೇವರು ಮತ್ತೆ ಅದನ್ನು ಸರಿಯಾಗಿ ಚರ್ಚೆ ಮಾಡಿ ಮತ್ತೆ ಮತ್ತೆ ಉಪಸಕ್ತಿ ಮಾಡಿ ಸರಿಯಾಗಿ ಅರ್ಥ ತಿಳ್ಕೊಂಡು ಉದ್ದಾರದು ಹಾಗೆ ಒಬ್ಬನೇ ಗುರು ಒಂದೇ ವಿಷಯ ಒಂದೇ ಕಾಲದಲ್ಲಿ ಉಪದೇಶ ಪಡೆದರೂ ಕೂಡ ಯೋಗ್ಯತೆ ಇದ್ದವರಿಗೆ ಮಾತ್ರ ಸರಿಯಾಗಿ ಜ್ಞಾನ ದಕ್ಕಿಸ್ಕೊಳ್ಬೋದೇ ವಿಡ ಐ ಅದೇ ಒಂದೇ ವರ್ಣ ಹೇಳಿದ್ದು ಬ್ರಹ್ಮದೇವರೇ ಗುರುಗಳು ಒಂದೇ ಮಾತು ಹೇಳಿದ್ದು ಒಬ್ಬರಿಗೆ ಜ್ಞಾನ ಬಂತು ಒಬ್ಬರಿಗೆ ಜ್ಞಾನ ಬರಲಿಲ್ಲ ಯಾಕೆದು ಅದು ಯೋಗ್ಯತೆ ಅದೇ ಮುಖ್ಯ ಕಾರಣ ಹಾಗಾಗಿ ವೇದ ಏನು ಹೇಳ್ತಾನೋ ಅಂದ್ಕೊಳ್ತದೆ ಇವಾಗ ತತ್ವಜ್ಞಾನಕ್ಕೆ ಯೋಗ್ಯನಾದವನು ಹೇಗಾದರೂ ಗುರುಗಳಿಂದ ಪಡೆದು ಮಾಡ್ತಾರೆ ಅಯೋಗ್ಯನ ವಿಚಾರ ಮಾಡೋದು ಅವರಿಗೆ ಬರಬೇಕಂತೆ ಅಭಿಪ್ರಾಯ ಇರುವುದಿಲ್ಲ ಹಾಗಾಗಿ ಅಷ್ಟು ಬಿಡಿಸಿ ಡಿಟೇಲ್ ಆಗಿ ಹೇಳಿಕ್ಕೆ ಹೋಗಲ್ಲ ಬೇಡ ಕಿಟೀಲಾಗಿ ಅರ್ಥ ಮಾಡ್ಕೊಡ್ತಾರೆ ಮುಂದೆ ಗುರುಗಳು ಮಾಡುತ್ತಾ ಯೋಗ್ಯವಾಗಿದ್ರೆ ಅಲ್ಲಿ ತಿರು ಮಾಡ್ಕೊಳ್ಳಲ್ಲ ಹಾಗಾಗಿ ಹೋಗಿ ಅಂತದ್ದು ಅಭಿಪ್ರಾಯ ಇರುತ್ತೆ ಬಗವದಗೀತು ಅದೇ ಅಭಿಪ್ರಾಯ ಇರುವುದು ಎಲ್ಲರಿಗೂ ಜ್ಞಾನ ಅಭಿಪ್ರಾಯ ಖಂಡಿತ ಇರೋಲ್ಲ ಅರ್ಥ ಆಯ್ತಾ ಜ್ಞಾನ ಎಲ್ಲರಿಗೂ ಬರಲುವಂಥ ಅಭಿಪ್ರಾಯ ಇರುವುದೇ ಇಲ್ಲ ಅದು ಮುಖ್ಯ ಪಾಯಿಂಟ್ ಯಾಕೆ ಅವರವರ ಸ್ವಭಾವ ತಕ್ಕಂತೆ ಎಲ್ಲದನ್ನ ನಡೆದು ಹೋಗಬೇಕು ಇದು ದೇವರ ನಿಯತ ಹಾ ಅಷ್ಟು ಹೇಳಿದ ನಂತರ ಮತ್ತೆ ಚಂದ್ರ ಸೂರ್ಯರಲ್ಲಿ ಆ ಚಂದ್ರ ಸೂರ್ಯರನ್ನ ಹೃಷಿಕೇಶ ಅಂತ ಭಗವಂತನ ಕರೀತಾರೆ ಯಾಕೆ ಗೊತ್ತು ಉಂಟಾ ನಮಗೆ ಏನು ಸೂರ್ಯ ಹೋದ ಆದರೆ ಏನು ಆನಂದ ಎಲ್ಲ ಬೆಳಕು ಬಂತು ಏನು ಬೇಕಾದ್ರೆ ಕೆಲಸ ಮಾಡ್ಬೋದು ಅಂತ ಒಂದ್ಸತಿ ಲೈಟ್ ಹೋದ್ರೆ ಗೊತ್ತಾಗತ್ತೆ ಇದ್ದಕ್ಕಿದ್ದಾಗಿ ರೈಟ್ ಹೋದರೆ ಎಷ್ಟು ನಮಗೆ ಆತಂಕ ಆಗತ್ತೆ ಅದು ರಾತ್ರಿ ಇಡೀ ಲೈಟ್ ಇರಲಿಲ್ಲ ಅದು ಆತಂಕ ಪಡ್ತೀನಿ ಹಾಗಾಗಿ ಧಾತ್ರಿಯಲ್ಲಿ ಕಾಲದಲ್ಲಿ ಆ ಚಂದ್ರನ ಬೆಳೆದಿಂಗಳು ಹುಣ್ಣಿಮೆ ಅದು ಧಾತ್ರಿ ಭೋಜನ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿರುತ್ತೆ ಆ ಹುಣ್ಣಿಮೆಯ ಚಂದ್ರನ ಬೆಳೆದಿಂಗಳು ಅದು ಜಗತ್ತಿಗೆ ಹರ್ಷದಾಯಕ ಹಾಗೆ ಸೂರ್ಯನ ಕಲೆ ಅದು ಈ ಫಸಲನ್ನೆಲ್ಲ ಒಣಗಿಸಿ ಶೋಷಣೆ ಪಾಷಣಿ ಶೋಷಣೆ ಶೋಷಕ ಶಕ್ತಿ ಅದರಲ್ಲಿ ತಾಪಣೀ ಶಕ್ತಿ ಜಗತ್ತಿನಲ್ಲಿ ಆ ಭೂಮಿಯಲ್ಲಿದ್ದಂತಹ ಸತ್ವವನ್ನು ತುಂಬಿಸುವ ರೋಗಾನುಗಳನ್ನು ನಾಶ ಮಾಡುವ ಶಕ್ತಿ ಇದೆ ಹಾಗಾಗಿ ಚಂದ್ರ ಸೂರ್ಯರ ಪ್ರಭ ಜಗತ್ತಿಗೆ ಹರ್ಷದಾಯಕವಾಗಿದ್ದು ಆ ಜಗತ್ತಿಗೆ ಹರ್ಷದಾಯಕವಾದ ಕೇಶ ಹೃಷಿ ಹರ್ಷದಾಯಕವಾದ ಕೇಶ ಕಿರಣಕ್ಕೆ ನಿಯಾಮಕನಾಗಿ ಯಂದ್ರಮಶಿ ಎತ್ತಾದ್ನೋ ತತ್ತೇಜೋ ವಿದ್ಯುಭಾಮಕಂ ಭಗವಂತನ ಅಧೀನದಲ್ಲದಿದೆ ಆದ್ರಿಂದಾಗಿ ಆ ಕೃಷ್ಣನನ್ನ ಆ ಪರಮಾತ್ಮನನ್ನ ಹೃಷಿ ಕೇಶ ಜಗತ್ತಿಗೆ ಹರ್ಷಚಾರಿಕವಾದ ಚಂದ್ರಸೂರ್ಯ ನಿಂತು ಜಗತ್ತಿಗೆ ಈ ಪ್ರಭೆಯನ್ನು ಕೊಡುವನಾದ್ದರಿಂದಾಗಿ ಆ ಪರಮಾತ್ಮನನ್ನ ಋಷಿಕೇಶ ಅಂತ ಕರೀತಾರಲ್ವೇ ಆ ಚಂದ್ರಸೂರ್ಯದಲ್ಲಿ ಪ್ರಭೆ ಇದೆ ಅಂದರೆ ಆ ಚಂದ್ರಸೂರ್ಯಲ್ಲಿ ಪ್ರಭೆಗೆ ನಿಯಾಮಕನಾಗಿದ್ದು ಆ ಪ್ರಭೆಗೆ ಜಗತ್ ಅರ್ಥ ಪ್ರಕಾಶಕತ್ವ ಶಕ್ತಿಯನ್ನು ಕೊಟ್ಟು ಆ ಅವರಿಬ್ಬರೂ ಅದು ಅಸಾಧಾರಣ ಧರ್ಮವಾಗಿ ಉಳಿಯುವಂತೆ ಮಾಡಿದವನು ನಾನಲ್ವೇ ಅದಕ್ಕೆ ನನ್ನನ್ನ ಆ ಪ್ರಭೆಗೆ ನಿಯಾಮಕನಾಗಿದ್ದು ಪ್ರಭೆಗೆ ಅಸಾಧಾರಣ ಗುಣತ್ವವನ್ನು ಕೊಟ್ಟು ಅದರ ಅಸ್ತಿತ್ವಕ್ಕೆ ನಿಯಾಮಕನಾಗಿ ಅದು ಜಗದರ್ಥ ಪ್ರಕಾಶಕತ್ವ ಶಕ್ತಿಯನ್ನು ಅದಕ್ಕೆ ಕೊಟ್ಟು ಅದನ್ನು ನಿಯಮನ ಮಾಡ್ತಾ ಪ್ರಭಾ ಅಶ್ನಿ ಶಶಿಶೂರಯು ಅಂತ ಕೃಷ್ಣ ವೇದೇಶು ಪ್ರಣವ ಓಂಕಾರದಲ್ಲೇ ಸಾರಭೂತವಾದದ್ದು ವೇದ ಅಲ್ವೇ ಆ ಪ್ರಣವಕ್ಕೆ ವೇದದಲ್ಲಿ ಶ್ರೇಷ್ಠತ್ವವನ್ನು ಕೊಟ್ಟವನು ನಾನು ಅಂದ್ರೆ ಇಲ್ಲದ್ರೆ ಯದ್ದಾತ ಆಗ್ತಿತ್ವ ಆ ಶ್ರೇಷ್ಠತ್ವ ಅಂತೇ ಹೋಗ್ಬೇಕು ಬೇರೆ ಮಂತ್ರಕ್ಕೆ ಹೋಗ್ಬಾರ್ದು ಯದ್ದಾತ ಆಗ್ಬಾರ್ದು ಯಾಕೆ ಆಗುಣ ಯಾಕೆಂದ್ರೆ ಚಂದ್ರನುಗುಣ ಹೋಗಿ ನೀರಿಗೆ ಸೇರ್ಕೊಳ್ಬಾರ್ದು ನೀರಿನ ಗುಣ ಚಂದ್ರಕ್ಕೆ ಸೇರ್ಬಾರ್ದು ಎಲ್ಲ ಅದೇ ಅರ್ಥ ಆಗ್ಬಾರ್ದು ಎಷ್ಟು ಯಾಕೆ ಚಂದ್ರಚೂರಿಯಲ್ಲಿ ಇದ್ದದು ಅಸಾಧಾರಣ ಧರ್ಮದ ಪ್ರಬೇನೆ ರಸ ಅಲ್ಲ ರಸ ನೀವಿದ್ದೆ ಪರಿಮಳ ಅದು ಗಂಧದ ಪ್ರತಿವಿದ್ದೆ ಇದು ಕಳಬರಿಕೆ ಆಗುದಿಲ್ಲ ಅಲ್ಲಿ ಹೋಗುವುದಿಲ್ಲ ಅಲ್ಲಿ ವಿನಿಮಯ ಆಗುದಿಲ್ಲ ಯಾಕೆಂದ್ರೆ ಅಲ್ಲ ಇರುವಂತೆ ನಿಮನ ಮಾಡ್ತಾ ಇದ್ದೇನೆ ಬೇರೆ ಕಡೆಗೆ ಹೋಗಬಾರ್ದು ಹಾಗೆ ನಿಯಮನ ಮಾಡ್ತಾ ಇದ್ದೇನೆ ನಾವು ವೇದ ಸಾರ ಪ್ರಣವಕ್ಕೆ ಮಾತ್ರ ಬೇರೆಯವರಿಗೆ ಬರುವುದಿಲ್ಲ ಆ ಪ್ರಣವಕ್ಕೆ ವೇದ ಸಾರಥ ಬರಬೇಕು ವೇದದಲ್ಲಿ ಶ್ರೇಷ್ಠತ್ವ ಬರಬೇಕು ಅಂತ ಅದನ್ನ ನಿಯಮನ ಮಾಡ್ತಾ ನಾನು ಅಲ್ಲಿ ನಿಂತಿದ್ದೇನೆ ಅದರಿಂದ ಎರಡು ಅರ್ಥ ಅಲ್ವೇ ಪ್ರಣವಕ್ಕೆ ಶ್ರೇಷ್ಠತ್ವ ಕೊಟ್ಟು ನಾನು ಪ್ರಣವ ಪ್ರತಿಪಾದ್ಯನೂ ನಾನು ಎಲ್ಲ ಅರ್ಥದಲ್ಲಿ ಅಚ್ಚ ಅವನು ಪ್ರಣವ ಯಾಕೆ ದೇವರಿಗೆ ಪ್ರಣವ ಹೀಗೆ ಸಾರ ದೇವರು ರಸ ಅಂದ್ರೆ ಇನ್ನು ಸಾರತ್ವ ರಸ ಅವನ ರಸನಿಯಾಮಕನೂ ಹೌದು ರಸಕ್ಕೆ ಅಸಾಧಾರಣ ಧರ್ಮತ್ವನು ಕೊಟ್ಟವನು ಹೌದು ರಸ ತೃಪ್ತಿಕರತ್ತ ಎಂಬ ಧರ್ಮವನ್ನು ಕೊಟ್ಟವನು ರಸಕ್ಕೆ ಅವನೇ ಮೊದಲು ರಸ ಅಸಾಧಾರಣ ತೃಪ್ತಿ ಆಗ ಆ ತೃಪ್ತಿದಾಳಕಂಥ ಶಕ್ತಿಯನ್ನು ಕೊಟ್ಟವನು ಅವನೇ ರಸವನ್ನು ಭೋಜನ ಮಾಡುವವನು ಅವನೇ ಮುಖ್ಯವಾಗಿ ಹಾಗೆ ಪ್ರಣವದಿಂದ ಪ್ರತಿಪಾದ್ಯನ ಅವನೇ ಪ್ರಣವಕ್ಕೆ ಉತ್ತಮತ್ವ ವೇದೆಯಲ್ಲಿ ಉತ್ತಮತ್ವನು ಕೊಟ್ಟವನು ಅವನೇ ಇನ್ನೊಂದು ಹೇಳ್ತಾರೆ ಆ ಪ್ರಣವ ಎಂಬುದಕ್ಕೆ ಅರ್ಥ ಏನು ಅಂದ್ರೆ ಹೇಳ್ತಾ ಇದ್ದಾರೆ ಪ್ರಣವು ಚೀಟಿ ಪ್ರಣವಹ ಅಂತ ಅಂದ್ರೆ ಪ್ರಣವತೀಟಿ ಪ್ರಣವಹ ಅಂತ ಒಂದು ಮಾತು ಬರ್ತಾ ಇದೆ ಅದರ ಅರ್ಥ ಏನು ಅಂದ್ರೆ ಆ ಭಗವಂತನನ್ನು ಅದು ಸ್ತೋತ್ರ ಮಾಡ್ತಾ ಇದೆ ಆ ಭಗವಂತನನ್ನು ಸ್ತೋತ್ರ ಮಾಡುವುದು ಸ್ತೋತ್ರ ಮಾಡುವಂತೆ ಪ್ರಯಾಣ ಮಾಡುವುದು ಆ ಸ್ತೋತ್ರದಿಂದ ಸ್ತುತ್ಯ ಮಾಡುವುದು ಎಲ್ಲ ಕಾರಣದಿಂದ ಆ ಭಗವಂತನಿಗೆ ಆ ಪ್ರಮ ಎಂಬ ಹೆಸರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಪರಮಾತ್ಮ ಹೇಳ್ತಾನೆ ನೋಡಿ ಈಗ ಆಕಾಶದಲ್ಲಿ ಒಂದು ಶಬ್ದ ಆಕಾಶದ ಅಸಾಧಾರಣ ಧರ್ಮ ಯಾವುದು ಶಬ್ದ ಬೇರೆ ಧರ್ಮ ಇಲ್ಲಂತಿಲ್ಲ ಆಕಾಶದಲ್ಲಿ ಶಬ್ದ ಎಂಬ ಧರ್ಮ ಅದು ಅಸಾಧಾರಣವಾದಂಥ ಮತ್ತು ಅದಕ್ಕೆ ಆಕಾಶದಲ್ಲಿರುವಂಥ ಧರ್ಮದಲ್ಲಿ ಗುಣಧರ್ಮದಲ್ಲಿ ಶ್ರೇಷ್ಠತ್ವ ಶಬ್ದಕ್ಕಿದೆ ಅದು ನಾನು ಕೊಟ್ಟಂತ ಅದು ನನಗೆ ಅದು ನನ್ನ ನಿಯಾಮಕತ್ವ ಇರುವುದರಿಂದಾಗಿ ಅದಕ್ಕೆ ಶ್ರೇಷ್ಠತ್ವ ಬಂತು ಅದು ಅಸಾಧಾರಣ ಧರ್ಮವಾಗಿ ಉಳಿದೆ ಅಂತ ಹೇಳ್ತಾರೆ ಮತ್ತೆ ಮನುಷ್ಯರಲ್ಲಿ ಪುರುಷರಲ್ಲಿ ಒಂದು ಪೌರುಷ ಸ್ತ್ರೀಯರಲ್ಲಿ ವ್ಯಾ ಇಲ್ಲದೆ ಇರುವ ಒಂದು ಪ್ರಾದರ್ಭ್ಯ ಪೌರುಷ ಅದು ಪುರುಷರಲ್ಲಿ ಕೆಲವರಂತೆ ಕೆಲವರು ಇಲ್ಲಿರುವುದಿಲ್ಲ ಆ ಪುರುಷರಲ್ಲಿರುವ ಒಂದು ಪೌರುಷತ್ವ ಏನಿದೆ ಪೌರುಷ ಅದಕ್ಕೆ ನಿಯಾಮಕ ಅದು ಅಸಾಧಾರಣ ಧರ್ಮವಾಗಿ ಉಳಿಯುವಂತೆ ಮಾಡಿದವರು ನಾನು ಅಂತ ಭಗವಂತ ಹೇಳ್ತಾ ಇದ್ದಾನೆ ಅಷ್ಟೇ ಅಲ್ಲ ಕೆಲವರದ್ದು ಬೆಳಕಿಗೆ ಬರುವುದಿಲ್ಲ ಅವರು ಪುರುಷರಂತೆ ಗೊತ್ತಾಗೋದು ಆ ರೀತಿಯಾಗಿರ್ತಾರೆ ಪುರುಷ ಪುರುಷ ಪೌರುಷ ಇರಬಹುದು ಇದೆಯಂತೆ ಗೊತ್ತಾಗಲ್ಲ ಈಗಿರುತ್ತೆ ಕೆಲವು ಕೆಲಸಕ್ಕೆ ಬರ್ತಿದ್ದ ಪೌರುಷ ಹೇಳ್ಕೊಂಡು ಏನು ಮಾಡಿದೆ ಪುರುಷ ಪೌರುಷ ಇರುತ್ತೆ ಪ್ರಯಾಣ ಮಾಡಲ್ಲ ಅದು ಅದು ಇದ್ದದ್ದೇ ಗೊತ್ತಾಗಲ್ಲ ಅದು ಬೆಳಕಿಗೆ ಬರಲ್ಲ ಕೃಷ್ಣ ಹೇಳ್ತಾನೆ ಪುರುಷರಲ್ಲೇ ಪೌರುಷ ನನ್ನಿಂದ ಬರುದು ಅದು ನನ್ನಷ್ಟಲೇ ಅದು ಪ್ರಕಾಶಕ್ಕೆ ಬರುವುದು ನನ್ನಿಂದಲೇ ಅದು ಕಾರ್ಯಕಾರಿ ಆಗುವುದು ನನ್ನಿಂದ ಅಂತ ಕೃಷ್ಣ ಹೇಳ್ತಾನೆ ಹ ಇನ್ನೊಂದು ಹೇಳ್ತಾನೆ ಏನ್ರಿ ಪೃಥ್ವೆಯಲ್ಲಿ ಅಸಾಧಾರಣವಾದ ಧರ್ಮ ಯಾವುದಿದೆ ಪ್ರತಿಮೆ ಬಹಳ ಧರ್ಮ ಇದೆ ಅದು ಒಂದು ನಿರ್ದಿಷ್ಟವಾದ ಅಭಿವೃದ್ಧಿಯಾದ ಧರ್ಮ ಯಾವುದು ಪರಿಮಳ ವಾಸನೆ ಆದರೆ ಕೃಷ್ಣ ಹೇಳ್ತಾನೆ ಪ್ರತಿಭೆಯಲ್ಲಿ ದುರ್ವಾಸನೆ ಇರ್ಬೋದು ಸುವಾಸನೆ ಇರ್ಬೋದು ನೀವು ಮಾತ್ರ ದುರ್ವಾಸನೆ ನಿಯಾಮಕ ಅಂತ ಹೇಳಿ ದುರ್ವಾಸನೆಯಲ್ಲಿ ದೇವರಿದ್ದಾರೆ ಅಂತ ಉಪಾಸನೆ ಮಾಡಬೇಡ್ರಿ ಹೊಲಸಿನಲ್ಲಿ ದೇವರಿದ್ದಾನೆ ಎಲ್ಲಾ ಕಡೆಯಲ್ಲಿ ಹೊರತಿದ್ದ ಹೊಲಸಿನಲ್ಲಿ ದೇವರಿದ್ದಾನೆ ಅಂತ ಉಪಾಸನೆ ಮಾಡಬಾರ್ದು ಶುಭ ಪದಾರ್ಥದಲ್ಲಿ ಮಾತ್ರ ದೇವರನ್ನು ಉಪಾಸನೆ ಮಾಡಬೇಕು ಅಶುಭ ಪದಾರ್ಥ ದೇವ್ರು ಅಲ್ಲಿ ಇದ್ದಾರೆ ಅಂತ ಉಪಾಸನೆ ಮಾಡುವಾಗಿಲ್ಲ ಅದೇ ಕೆಟ್ಟ ಭಾವನೆ ಬಂದ್ಬಿಡುತ್ತ ಪದಾರ್ಥ ನೋಡಿದ ತರ್ಚೆ ಹಾಗಾದ್ರೆ ಅಶುಭವದಾತವರು ನಿಯಾಮಕನಾಗಿದ್ರೂ ಕೂಡ ಹಾಗೆ ಉಪಾಸನ ಮಾಡುವಾಗಿಲ್ಲ ಯಾಕಂದ್ರೆ ರಸದಲ್ಲಿ ದೇವರ ರಸ ನಿಯಾಮಕನಾಗಿ ಇದ್ದಾರೆ ಅದರಲ್ಲ ಅಧಿಷ್ಠಾನ ಅಧಿಷ್ಠಾನಿರ್ತಾನೆ ಹಾಗೆ ಹಾಗೆ ಪುಣ್ಯಗಂಧ ಅಂದ್ರೆ ಸುವಾಸನೆ ಅದು ಪೃಥ್ವಿಯ ಅಸಾಧಾರಣ ಧರ್ಮ ಪೃಥ್ವಿ ಧರ್ಮದಲ್ಲೇ ಅದಕ್ಕೆ ಶ್ರೇಷ್ಠತ್ವ ಕೊಟ್ಟವನು ಅದಕ್ಕೆ ಅಸಾಧಾರಣ ಧರ್ಮತ್ವರು ನಾನು ಕೊಟ್ಟಿದ್ದೇನೆ ಮತ್ತೆ ಅದಕ್ಕೆ ಭೂಕ್ತ ನಾನಲ್ಲಿವೆ ುಭಂತ್ಯಸ ನಿತ್ಯ ಶುಭಂ ಸೇಷ್ಟಚಿತ್ ಶುಭಂ ಪಿಬಿತ್ಯ ಅಂಥೇಳ ಕೃಷ್ಣ ಹೇಳಿಲ್ವೇ ಮುಂದೆ ಹೇಳ್ತಾನೆ ನೋಡಿ ಶ್ರೋತ್ರ ಚಕಸ್ಪರ್ಶನಂಚಾರಸ್ರಣಮೇವಿಷ್ಠಾ ಮನಶಾ ವಿಷಯ ಇಂದ್ರಿಯಕ್ಕೆ ಗುಲಾಮರಾಗಿ ನಾನು ವಿಷಯ ಭೋಜನ ಮಾಡ್ತಾ ಇಲ್ಲ ಇಂದ್ರಿಯದಲ್ಲಿ ನಿಯಾಮಕನಾಗಿದ್ದರೆ ಇಂದ್ರಿಯ ಮಾಧ್ಯಮದಿಂದ ವಿಷಯಗಳನ್ನು ರೂಪರಸ ಗಂಧ ಸ್ಪರ್ಶ ವಿಷಯವನ್ನು ನಾನು ಉಪಸೇವನೆ ಮಾಡ್ತೇನೆ ಉಪಸೇವನೆ ನಾವೆಲ್ಲ ಸೇವನೆ ಮಾಡ್ತೇವೆ ದೇವರು ಉಪಸೇವನೆ ಮಾಡ್ತಾರೆ ಸೇವನೆ ಮಾಡೋದಾದ್ರೆ ಅಯ್ಯೋ ದೇವರು ಕೊಟ್ಟದ್ದನ್ನು ಅನುಭವಿಸಬೇಕು ನಾನು ಅವನೇನು ಕೊಡ್ತಾನೋ ಅದನ್ನು ಭಾಗೂಯ ಶರೀರ ಬಾಜಾಮ್ ಶಿಷ್ಟಂ ಪ್ರಯಿ ಎಂತವಾಗಿ ರಾಜಸ್ವಾಮಿ ಹೇಳ್ತಾರೆ ನೈವೇದ್ಯ ಮಾಡುವಾಗ ಇದನ್ನು ನಾವು ಅನುಸಂಧಾನ ಮಾಡಬೇಕು ಸಾರ ಭಾಗವನ್ನು ತಾನು ತಕೊಂಡು ನಸಾರ ಭಾಗವನ್ನು ಅವನು ಕೊಟ್ಬಿಡ್ತಾನೆ ಹಾಗಾಗಿ ಫಶ್ ಆಗಿ ರಸ ನೀರಿನಿದ್ದಾರು ಅನುಭವಿಸೋದು ದೇವರು ಅದರ ನಂತರ ಆಮೇಲೆ ಉಚ್ಚಿಷ್ಟ ಗೊತ್ತಾಯ್ತ ಹಾಗೆ ಗಂಧ ಪ್ರತಿರ ಅಶುಭ ಗಂಧವನ್ನು ಅವನು ಅನುಭವಿಸುವುದಿಲ್ಲ ಪ್ರತಿರೋ ಶುಭ ಗಂಧ ಪುಣ್ಯ ಗಂಧ ಶುಭ ಶುಭ ಅಂದರೆ ಸುವಾಸನೆ ಆ ಅದನ್ನು ನಾನು ಅದರ ಸಾರವನ್ನು ಭೋಜನ ಮಾಡ್ತೇನೆ ಅಷ್ಟೇ ಅಲ್ಲ ಆ ಗಂಧಕ್ಕೆ ಶುಭ ಪರಿಮಳಭರಿತವಾದ ಗಂಧಕ್ಕೆ ಅಸಾಧಾರಣ ಧರ್ಮವನ್ನು ಕೊಟ್ಟವನು ನಾನು ಪ್ರತಿರುದ ಧರ್ಮದಲ್ಲೇ ಶ್ರೇಷ್ಠತ್ವ ಕೊಟ್ಟವನು ನಾನು ಎಲ್ಲ ನನ್ನ ಕೈಯಲ್ಲಿದೆ ಅಲ್ಲಿ ಮತ್ತೆ ಅಶುಭ ಗಂಧದಲ್ಲಿ ನಾನು ಇರ್ತೇನೆ ಅಲ್ಲಿ ನನ್ನ ಉಪಾಸನೆ ಮಾಡಿ ಅಂತರ್ಥ ಮತ್ತೆ ವಿಭಾವಸೌ ವಿಭಾವಸು ಅಂದ್ರೆ ಏನು ಅಗ್ನಿ ಅಗ್ನಿಯಲ್ಲಿ ದಹನ ಮಾಡುವ ಶಕ್ತಿ ಇದೆ ಅಲ್ವಾ ಅಗ್ನಿಯಲ್ಲಿ ದಾಹಕತ್ವ ಶಕ್ತಿ ಕೊಟ್ಟವನು ನಾನು ಅಗ್ನಿಯಲ್ಲಿ ದಾಹಕತ್ವ ಅಸಾಧಾರಣ ಧರ್ಮ ಅದು ನನ್ನ ಅಧೀನದಲ್ಲಿ ಇದ್ದು ನನ್ನ ನಿಯಂತ್ರಣದಲ್ಲಿದೆ ಅಂತ ಅಭಿಪ್ರಾಯದಿಂದ ಕೃಷ್ಣ ಹಾಗೆ ಹೇಳ್ತಾನೆ ಆ ಅಗ್ನಿಯಲ್ಲಿರುವ ತೇಜಸ್ಸಿನಲ್ಲಿ ಆ ನಿಯಾಮಕನಾಗಿ ಅಲ್ಲಿ ಆ ಅಧಿಷ್ಠಾನದಲ್ಲಿ ಭಗವಂತ ಇರ್ತಾನೆ ಜೀವನ ಸರ್ವಭೂತೇಶು ಎಲ್ಲ ಜೀವರಿಗೆ ಮಹತ್ವ ಯಾವಾದ್ರಿ ಎಲ್ಲ ಜೀವರಿಗೆ ಮಹತ್ವ ಬರೋದು ಯಾವಾಗ ಹೇಳಿ ಜೀವನ ಬದುಕಿದ್ರೆ ತಾನೇ ಮಹತ್ವ ಬದುಕಿಲ್ಲದರಕ್ಕೆ ಮಹತ್ವ ಉಂಟು ಹಾಗಾದರೆ ಜೀವರಿಗೆಲ್ಲ ಮಹತ್ವ ಬರೋದು ಜೀವನದಿಂದ ಹಾಗೆ ಜೀವನಲ್ಲೇ ಒಂದು ಅವರಿಗೆ ಶ್ರೇಷ್ಠತ್ವದಾಯಕವಾದದ್ದು ಜೀವನ ಆ ಜೀವನಕ್ಕೆ ನಿಯಾಮಕನಾಗಿ ಇರುವವನು ನಾನು ಅದು ನನ್ನ ದೀನದಲ್ಲಿ ಜೀವನ ಇದೆ ತಪಶ್ಚಾಸ್ತ್ರಿ ತಪಸ್ವಿಶು ಹಾಗೆ ಕೃಷ್ಣ ಹೇಳ್ತಾನೆ ಬಹಳ ಮಂದಿ ತಪಸ್ಸು ಮಾಡ್ತಾರೆ ಕೃಷ್ಟಚಾಂದನಾದಿ ವೃತ್ತಗಳನ್ನು ಮಾಡ್ತಾರೆ ಅವರಲ್ಲಿ ಆ ತಪಸ್ವಿಗಳಲ್ಲಿ ಇರುವಂತಹದ್ದು ಒಂದು ಅಸಾಧಾರಣ ಧರ್ಮ ಅಂದರೆ ತಪಸ್ಸು ಅದು ಎರಡೂ ಆಗತ್ತೆ ಶಾಸ್ತ್ರಾಲೋಚನೆ ಮಾಡಿದರೂ ತಪಸ್ಸು ಕೃಷ್ಟಚಾಂದನಾದಿ ವೃತವನ್ನು ಮಾಡಿದರೂ ತಪಸ್ಸು ಆಲೋಚನೆ ಸಚ್ಚಿಂತನ ಶಾಸ್ತ್ರಚಿಂತನ ಮಾಡಿದರೂ ತಪಸ್ಸು ಏಕಾದಶಾದಿ ವೃತ್ತಗಳನ್ನು ಮಾಡಿದರೂ ತಪಸ್ಸು ತಾಳುವಿಗಿಂತ ತಪವು ಬೇರೆ ಇಲ್ಲ ಅಂತ ವಾದರಾಜ ಸ್ವಾಮಿ ಹೇಳಿದ ಹಾಗೆ ಬಂದದ್ದೆಲ್ಲ ಬರಲಿ ಗೋವಿಂದನ ಎಂದು ಮಾನಾಪಮಾನದಿಂದ ವಿಚಲಿತರಾಗಿದೆ ಎಲ್ಲವುದನ್ನು ಸಹಿಸಿಕೊಂಡು ಭಗವಂತನ ಸ್ಮರಣೆ ತನ್ನ ಕರ್ತವ್ಯವನ್ನು ಮಾಡು ಅದು ತಪಸ್ಸೆಯಲ್ಲವೇ ಎಲ್ಲಾ ತಪಸ್ಸುಗಳು ತಪಸ್ವಿಗಳಲ್ಲಿ ತಪಸ್ಸನ್ನು ಕೊಟ್ಟವನು ನಾನು ಆ ತಪಸ್ಸಿಗೆ ಬೆಲೆ ಕೊಟ್ಟವನು ನಾನು ಆ ತಪಸ್ಸಿನ ಅಸ್ತಿತ್ವ ಆ ತಪಸ್ಸಿಗೆ ಫಲಪ್ರದತ್ವ ಶಕ್ತಿ ಇದೆಲ್ಲ ಕೊಟ್ಟವನು ನಾನು ಅಷ್ಟೇ ಅಲ್ಲ ಆ ತಪಸ್ಸಿನಿಂದ ಆರಾಧ್ಯನಾದವನು ನಾನು ವಾಸುದೇವ ವಾಸುದೇವ್ ವಾಸುದೇವ ಪರಂ ತಪ ಎಲ್ಲ ತಪಸ್ಸು ವಾಸುದೇವನ ಪರವಾಗಿರ್ಬೇಕ್ರಿ ತಪಸ್ಸು ಅಂದ್ರೆ ಉಪಾಸಾದಿಗಳು ವಾಸುದೇವನು ಉದ್ದೇಶಿಸಿಕೊಂಡು ತಪಸ್ಸು ಮಾಡಿ ಅಯ್ಯಪ್ಪನ್ನು ಉದ್ದೇಶಿಸಿಕೊಂಡು ಯಾಕೆ ಮಾಡ್ತೀರಾ ಅಥವಾ ಸಂಕಷ್ಟ ಚತುರ್ಥಿ ಸಣ್ಣ ಅವನು ಉಪಾಸ ಮಾಡ್ತಾರೆ ಶಿವರಾತ್ರಿ ಉಪವಾಸ ಮಾಡ್ತಾರೆ ಅಯ್ಯಪ್ಪನ ಉಪವಾಸ ಮಾಡ್ತಾರೆ ಬೇರೆ ಬೇರೆ ದೇವರ ಉದ್ದೇಶವನ್ನು ಉಪವಾಸ ಮಾಡಬೇಡಿ ಅದೇನು ನಿಯಮ ಇಲ್ಲ ಆದ್ರೆ ಹರಿಪರಿ ಹರಿಪರವಾಗಿ ಹರಿಯ ಉದ್ದೇಶಿಕೊಂಡು ನಮ್ಮ ಕೃತ್ಯ ಚಾಂದ್ರಾಣಿ ವೃತ ತಪಸ್ಸು ಬೇರಬೇಕು ತಪೋನ ಅನಶನ ಪರಂ ಅಂತ ಹೇಳದಂತೆ ಆ ತಪಸ್ಸಿನಿಂದ ಮುಖ್ಯವಾದ ತಪಸ್ಸಿನಿಂದ ಆರಾಧ್ಯ ಆ ತಪಸ್ಸಿನ ಸಾರ ಅದರಿಂದ ಆರಾಧ್ಯ ಎಲ್ಲವಾದ ಅರ್ಥದಲ್ಲಿ ಕೃಷ್ಣ ಏನ್ ಹೇಳ್ತಾನೆ ತಪಶಾತ್ಮೆ ತಪಸ್ವಿಶು ಅಂತ ಹೇಳ್ತಾ ಇದ್ದಾನೆ ಓಹೋ ನಮ್ಮ ಈ ತಪಸ್ಸು ನಿಲ್ಲಿಸೋಡ ಈ ತಪಸ್ಸು ಅಂದ್ರೆ ಆಲೋಚನೆಯಲ್ಲದೆ ಶಾಸ್ತ್ರಾರ್ಥಕ್ಕಿಂತ ಈ ಸಲದ ಈ ಉಪನ್ಯಾಸದಲ್ಲಿ ಇಲ್ಲಿಗೆ ಮುಗಿದಿದೆ ಒಂಬತ್ತನೇ ಇದರಲ್ಲಿ ತಪಸ್ಚಾತ್ಮೆ ತಪಸ್ವಿಶು ಹೀಗೆ ತಪಸ್ಸಿನಿಂದ ಆರಾಧ್ಯನಾದನು ತಪಸ್ಸಿಗೆ ತಪಸ್ಸುಗಳಿಗೆ ತಪಸ್ಸಿಗೆ ಶ್ರೇಷ್ಠ ಗುಣತ್ವವನ್ನು ಕೊಟ್ಟವನು ತಪಸ್ಸಿಗೆ ಪರಪ್ರದತ್ವವನ್ನು ಕೊಟ್ಟವನು ತಪಸ್ಸು ಅವನ ಅನುಗ್ರಹ ಇದ್ರೆ ಆಗ್ತದೆ ಇದೆಲ್ಲವೂ ಅರ್ಥದಲ್ಲಿ ಅವರನ್ನು ತಪಸ್ಸಿನಿಂದ ಆರಾಧ್ಯನು ಈ ಎಲ್ಲ ಅರ್ಥದಲ್ಲಿ ಭಗವಂತನನ್ನು ಭಗವಂತ ಹೇಳಿಕೊಂಡ ತಪಶ್ಚಾಸ್ತಿ ತಪಸ್ವಿಶು ಅಥವಾ ಇನ್ನೊಂದು ಅರ್ಥ ಭಗವಂತನನ್ನು ತಪಸ್ಸು ತಪಸ್ಸಿನಲ್ಲಿ ತಪಾ ಎಂಬ ಹೆಸರಿನಿಂದ ದೇವರು ನಿಯಾಮಕನಾಗಿದ್ದಾರೆ ಅವನಿಗೆ ಯಾಕೆ ತಪ ಅಂತಬಹುದು ಎಷ್ಟೇ ಜ್ಞಾನವಯಂತಪ ದೇವರಿಗೆ ಎರಡು ತರದ ತಪಸ್ಸು ಇಲ್ಲ ತಪ ಅಂದ್ರೆ ಇನ್ನೊಂದು ತಪ ಸಂತಾಪ ತಾಪ ಸಂಸಾರದಿಂದ ತಪ್ತರಾಗಿದ್ದಾರೆ ತಪಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥಲ್ಲ ಸಂತಾಪಕ್ಕೆ ಬರದಾಗಿದ್ದಾರೆ ಸಂತಾಪವೂ ತಪಸ್ಸೆ ತಪ ಆಲೋಜನೆ ಫ್ಲಾಶ್ ಆಗೋಲ್ಲ ಹೊಳೆಯುವುದಿಲ್ಲ ಆಲೋಚನೆ ಮಾಡ್ತಾ ಕುತ್ಕೊಳ್ತಾರೆ ಈ ಆಲೋಚನ ರೂಪವಾದ ತಪಸ್ಸು ದೇವರಿಗಿಲ್ಲ ಅವರಿಗೆ ಅಜ್ಞಾನವೇ ಇಲ್ಲ ಯಾವುದು ಫ್ಲಾಶ್ ಆಗುವುದೂ ಅದು ಅದಕ್ಕೋಸ್ಕರ ಆಲೋಚನೆ ಮಾಡ್ಬೇಕು ದೇವರಿಗೆ ಆಲೋಚನೆ ಮಾಡೋ ಪ್ರಬಂಡ ಇಲ್ಲ ಎಲ್ಲವೂ ಫ್ಲಾಶ್ ಆಗ್ತಾ ಇದೆಯಾ ಆಲೋಚನೆ ಮತ್ತೆ ಅವರಿಗೆ ತಾಪ ಇಲ್ಲ ಹಾಗಾಗಿ ದೇವರ ತಪಸ್ಸು ಅಂದ್ರೆ ಎಷ್ಟೇ ಜ್ಞಾನಮಯಂತಪ ಜ್ಞಾನ ರೂಪವಾದದ್ದೇ ತಪಸ್ಸು ಪರಮಾತ್ಮ ಪರಮಾತ್ಮ ಅದನ್ನು ಸುಮಧುಡಿಯಲ್ಲಿ ಹೇಳ್ತಾರೆ ಮದರಿ ನಾರಾಯಣ ತಪಸ್ ಮಾಡ್ತಾ ಕುತ್ಕೊಂಡಿದ್ದ ಅವನಿಗೇನು ಕಾಯಕ್ಷೇಷಕರವಾದ ತಪಸ್ಸೆ ಏನಿದೆ ಅವ್ರು ಮಾಡ್ತಾ ಇದ್ರಿ ಅವನಿಗೆ ಏನಾಗಬೇಕಾಗಿದೆ ಅವನ ಸರ್ವೋತ್ತಮ ಅದಕ್ಕೆ ಹೇಳ್ತಾರೆ ತನ್ನ ಸ್ವರೂಪಾನಂದದ ಅನುಭೂತಿಯೇ ಭಗವಂತನ ತಪಸ್ಸು ತನ್ನದೇ ಆದ ಸ್ವರೂಪಾನಂದವನ್ನು ಅನುಭವದಲ್ಲಿ ಇರ್ತಾರಲ್ಲ ಅದೇವರ ತಪಸ್ಸು ಎಸ್ಸೆ ಜ್ಞಾನವ ಎಂತ ಮಾಹ ಹಾಗಾಗಿ ತಪ ಜ್ಞಾನರೂಪನಾಗಿ ತಪೋನಿಯಾಮಕನಾಗಿ ಆ ತಪಸ್ಸೆಂಬ ಅಧಿಷ್ಠಾನದಲ್ಲಿ ಭಗವಂತ ಇರ್ತಾನೆ ಎಂದು ಅಭಿಪ್ರಾಯ ಈ ಸಲದ ಈ ಆರು ದಿನಗಳ ಕಾಲ ಈ ಉಪನ್ಯಾಸ ಮಾಲಿಕೆಯನ್ನು ರಾಘವೇಂದ್ರ ಅಂತರ್ಗತ ಯಾಕೆ ರಾಘವೇಂದ್ರ ಸ್ವಾಮಿಗಳವರ ವಿವೃತಿಯನ್ನು ಹಿಡಿದು ತುಂಬಾ ಉಪಕಾರಕವಾದ ಕೃತಿ ಅದನ್ನು ಹಿಡಿದು ಭಾಷ್ಯದ ಮತ್ತು ಅರ್ಥವನ್ನು ಸಂಗ್ರಹ ಮಾಡಿ ಹಿತಾ ತಾತ್ಪರ್ಯದಲ್ಲಿ ಗೀತಾ ವಿವೃತ್ತಿಯಲ್ಲಿ ತಾಯಿರು ವಿವರಿಸಿದ್ದಾರೆ ಪರಮ ಹಾಗಾಗಿ ಅವರ ಅಂತರ್ಗತರಾದ ಮಧ್ವಾನ್ ಭಾಷ್ಯಕಾರರಾದ ಮಧ್ಯಾಂತಕರಾದ ಹಾಗೆ ಭಗವದ್ಗೀತಾ ರಚನೆ ಕರ್ತನಾದ ಹೇಳಿದ ಕಂಪೋಸ್ಟ್ ಮಾಡಿದ ಎರಡೂ ಕೃಷ್ಣರಿವು ಕಂಪೋಸ್ಟ್ ಮಾಡಿದ ಯಾರು ಸಂಕಲನ ಮಾಡಿದವನು ಯಾರು ವಾಸಿಷ್ಟ ಕೃಷ್ಣ ಹೇಳಿದವನು ಯಾರು ಯಾರಲ್ಲ ಕೃಷ್ಣರು ಕೇಳಿದವನು ಯಾವ ಕೃಷ್ಣ ಕೇಳಿದ ಕೃಷ್ಣ ಯಾರೋ ಅರ್ಜುನ ಕೃಷ್ಣ ಅರ್ಜುನದ ಕೃಷ್ಣನೇ ಅಲ್ವಾ ಹಾಗಾಗಿ ಅವನು ಅವನು ಬಿಡಬಾರ್ದು ಯಾಕಂದ್ರೆ ಮನಸ್ಸಿಗೆ ನಿಯಾಮಕ ಅರ್ಜುನ ಶ್ರವಣಕ್ಕೆ ಅಭಿಮಾನಿ ಅವನನ್ನು ಮರಿಬಾರ್ದು ಅವನು ಶ್ರವಣ ಮಾಡಿದವನು ಭಗವತ್ತಿ ನಾವು ಸೇವೆ ಮಾಡದೆ ಮನಸ್ಸಿಗೆ ನ್ಯಾಯ ತವಣೆ ಶವಣಾಭಿಮಾನಿ ಅವನನ್ನು ಮರೆಯಾಗಿಲ್ಲ ಅದು ಎಷ್ಟು ಕೃಷ್ಣ ಆಯ್ತ್ರಿ ಮೂರು ಕೃಷ್ಣ ಯಾದವ ಕೃಷ್ಣ ಹೇಳಿದವನು ಸಂಕಲನ ಆಗಿದವನು ವಾಸಿಷ್ಠ ಕೃಷ್ಣ ಇನ್ನೊಬ್ಬರು ಕೇಳಿದನು ಅರ್ಜುನ ಕೃಷ್ಣ ಅಂದ್ರೆ ಕೌರವ ಕೃಷ್ಣ ಅಂದ್ರೆ ಪಾಂಡವ ಕೃಷ್ಣ ಅಂತ ಇಟ್ಕೊಳ್ಳಿ ಹೀಗೆ ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣ ಪಾಂಡವ ಕೃಷ್ಣ ನನ್ನ ನೆನಹಿತಾ ಪಾಂಡವ ಕೃಷ್ಣ ಅಂತರ್ಗತ ಯಾದವ ಕೃಷ್ಣ ವಾದವ ವಶಿಷ್ಟ ಕೃಷ್ಣನಿಗೆ ಇದನ್ನು ಅರ್ಪಣ ಮಾಡ್ತಾ ಇದ್ದೇವೆ ನಮ್ಮ ಭಾಸ್ಕರ್ ಅವರು ವಿಶೇಷವಾಗಿ ಭಗವದ್ಗೀತೆಯ ಪ್ರವಚನ ಆಗಬೇಕು ಅಂತ ಯಾವಾಗಲೂ ಕಲಕಳಿಯಿಂದ ನಮ್ಮನ್ನು ಕೇಳ್ತಾ ಇರ್ತಾರೆ ಅವರು ಹೆಚ್ಚು ಮಾಡಿ ಹೆಚ್ಚು ಮಾಡಿ ಅಂತ ಹೇಳ್ತಾರೆ ನಮಗೆ ಬೇರೆ ಬೇರೆ ಕೆಲಸದ ಒತ್ತಡ ಇರೋದ್ರಿಂದಾಗಿ ಈ ಸತಿ ಐದೇ ದಿವಸ ಮಾಡ್ತೇನೆ ಅಂತ ನಮ್ಗೆ ಹೇಳಿದ್ದೆ ಆದ್ರೆ ಒಂದ್ ದಿವಸ ಕ್ಯಾಪ್ ಆಗತ್ತೆ ಹಾಗೆ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಆರು ದಿವಸ ಉಪನ್ಯಾಸ ಆಗಿದೆ ಕಾಲ ಸಮಯಕ್ಕೆ ಬಂದ ಸಮಯ ಬಂದಾಗ ಹಾಗಾಗಿ ಈ ಪ್ರಾರಂಭಿಸಿದ ಈ ಭಗವದ್ಗೀತಾ ಪ್ರವಚನವನ್ನು ಈ ಕೃಷ್ಣನ ಗುರುಗಳು ವಿಶೇಷ ಈ ಈ ಸ್ಥಳದಲ್ಲೇ ನಮಗೆ ವಿದ್ಯಾಗುರುಗಳು ವಿಶ್ವೇಶತೀರ್ಥ ಶ್ರೀಪಾದರು ವಿಶೇಷವಾಗಿ ಮಮತೆಯಿಂದ ವಿದ್ಯೆಯನ್ನು ಕೊಟ್ಟರು ವಿದ್ಯಾಮಾನ್ಯ ತೀರ್ಥರ ಶಿಷ್ಯನಾಗುವ ಯೋಗ್ಯತೆಯನ್ನು ಅವರ ಅನುಗ್ರಹದಿಂದ ನನಗೆ ಬಂದಿದೆ ಅಂಥವರ ಈ ವಿದ್ಯಾಂದ್ರದಲ್ಲಿ ಗುರು ಸೇವಾ ರೂಪದಲ್ಲಿ ಭಗವಂತನ ಸೇವಾ ರೂಪದಲ್ಲಿ ಈ ಒಂದು ಅವಕಾಶವನ್ನು ಭಾಸ್ಕರವರು ಇಲ್ಲಿ ಅವಕಾಶವನ್ನು ಕಲ್ಪಿಸಿದ್ದಾರೆ ಸಂಸ್ಥೆಯವರು ಇಲ್ಲಿ ವಿಶೇಷವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ಭಕ್ತ ಶ್ರೋತೃಗಳು ನೀವು ಕೇಳಿದ್ದೀರಿ ನಿಮಗೆಲ್ಲ ಆಯೋಜಕರು ವ್ಯವಸ್ಥಾಪಕರು ಶ್ರೋತೃಗಳು ಎಲ್ಲವರಿಗೂ ಕೂಡ ಭಗವಂತನ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂತಹ ವಿಶೇಷತೀರ್ಥ ಶ್ರೀಪಾದರು ಆದಷ್ಟು ಬೇಗ ಆರೋಗ್ಯವಂತರಾಗಿ ವಿಶೇಷವಾಗಿ ಭಗವಂತನ ಸೇವೆ ಅವರಿಂದ ವಿಶೇಷವಾದ ಸಮಾಜದ ಸೇವೆಯಾಗಬೇಕು ಆ ರೀತಿಯಲ್ಲಿ ಅವರಿಗೆ ಆರೋಗ್ಯವನ್ನು ಭಗವಂತಗೊಳ್ಳಲು ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಕೃಷ್ಣಾಂತಪ Yeah. Uh -huh.